वैराग्य जायते ವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಭಾಡಮೂಕೋಪಿ ವಗ್್ಮೀಜಮತಿರಬಂತುರ್ಜಾತೆ ಪ್ರಾಂಮೌಲಿ ಸಕಲವಚನಚೇತೋ ದೇವತೀಸಾಮಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯು ಭವಂತ ಹಿ ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ಹರನ್ ಶ್ರೀವಾದಿಜಾನಿ ವಂದೇ ಹಂಸವರನ್ ರಘುತ್ತಮಗುನ್ ವೈದಗ್ಧ್ಯೀಸತ್ಯವ್ರತರೇಂದ್ರ ಮುನಿ ಸದ್ಬೋಧ ಸಧ್ಯಾನ ಸಿಜ್ಞಕರಬ್ಜೋತ್ಥಾನ್ ಪಂಚಾಶ್ವರ್ಷಪೂಷಕಾನ್ ಸತ್ಯ ಪ್ರಮೋದತೀರ್ಥಾರ ನೌಮಿನ್ಯ್ಯಾಧಾರತಾನ್ ತಸ್ಮಾತ್ವ ತಸ್ಮತ್ವದ್ಧೋತ್ಸರ್ಜ್ಯ ಚೋದಿತ್ತ ಪ್ರತಿಚೋದ ಪ್ರವೃತ್ತಂಚ ನಿವೃತ್ತೋತವ್ಯಂ ಶುತಮೇವಚ ಉದ್ಧವ ವೇದಗಳಲ್ಲಿ ಅನೇಕ ವಿಧಾನಗಳನ್ನು ಮಾಡಿದ್ದಾರೆ ಪ್ರತಿಚೋದ ಚೋದಿಂ ಪ್ರತಿಯೊಂದು ವೇದಗಳಲ್ಲಿ ಮಾಡಿದ ವಿಧಿಗಳೇನಿವೆ ಅಥವಾ ಪ್ರತಿ ಚೋದಿತಾಂಚೋದನಾಂ ಎಂಬ ಪಾಠವೂ ಇದೆ ಒಬ್ಬೊಬ್ಬ ವ್ಯಕ್ತಿಯ ಅಧಿಕಾರಕ್ಕೆ ತಕ್ಕಂತೆ ವಿಹಿತವಾದ ಏನೆಲ್ಲ ವಿಧಾನಗಳು ಉಂಟೋ ಯಜ್ಞಯಾಗಾದಿಗಳಿರಬಹುದು ಪಠಪ್ರವಚನಾದಿಗಳಿರಬಹುದು ಪ್ರವೃತ್ತಂಚ ನಿವೃತ್ತಂಚ ಪ್ರವೃತ್ತಕರ್ಮ ಸಕಾಮಕರ್ಮಗಳು ನಿವೃತ್ತಕರ್ಮ ನಿಷ್ಕಾಮಕರ್ಮಗಳು ಶೋತವ್ಯಂ ಶ್ರೊತಮೇವಚ ಹಿಂದೆ ಕೇಳಿದ್ದು ಇನ್ನು ಮುಂದೆ ಕೇಳಬೇಕಾರದ್ದು ಇತ್ಯುಪಲಕ್ಷಣಂ ಹಿಂದೆ ಮ ಹಿಂದೆ ಮಾತ ಪ್ರವಚನ ಮಾಡಿದ್ದು ಇನ್ನು ಮುಂದೆ ಮಾಡೋದು ಅಥವಾ ಯಾವುದೇ ಮಾತುಗಳನ್ನು ಆಡಿದ್ದು ಮುಂದೆ ಮಾತನಾಡೋದು ಕೇಳಿದ್ದು ಕೇಳೋದು ನೋಡಿದ್ದು ಇನ್ನು ಮುಂದೆ ನೋಡೋದು ಹೀಗೆಲ್ಲ ಒಟ್ಟು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ವಿಹಿತವಾದಂತಹ ಅವರವರ ವರ್ಣ ಆಶ್ರಮ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕಾದ ಕರ್ಮಗಳೇನಿವೆ ಅವುಗಳನ್ನು ಈಗಾಗಲೇ ಮಾಡಿದ್ದರೂ ಸರಿ ಇನ್ನು ಮುಂದೆ ಮಾಡುವುದಾದರೂ ಸರಿ ಅವುಗಳೆಲ್ಲವನ್ನೂ ನನಗೆ ಸಮರ್ಪಣೆ ಮಾಡು ಅಂತಾನೆ ಕೃಷ್ಣ ಇದನ್ನೇ ಸುಮಧ್ವ ವಿಜಯದಲ್ಲಿ ಮಾಡಿದ್ದನ್ನು ನಾವು ಕೇಳ್ತೇವೆ ಸಮರ್ಪ್ಯ ಕೃತ್ಯ ಅನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಿ ಚತಸ್ಯ ಪೂಜಾ ಸಂಕಲ್ಪಯಾಮ ಸ ಶಶಶುದ್ಧಬುಧಿ ಅಂತ ಅದು ಶ್ರೀಕೃಷ್ಣ ಪರಮಾತ್ಮನ ಈ ಆದೇಶದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ ಹಿಂದೆ ಮಾಡಿದ ಕರ್ಮಗಳನ್ನು ದೇವರು ನನ್ನಲ್ಲಿ ನಿಂತು ಮಾಡಿಸಿದ ಇದು ದೇವರ ಪೂಜೆಯಾಯಿತು ಅಂತ ಭಾವಿಸಿ ಸಮರ್ಪಣೆ ಮಾಡೋದು ಮುಂದಿನ ಕರ್ಮಗಳನ್ನು ಹಾಗೆ ಇನ್ನು ಮುಂದೆ ದೇವರು ನನ್ನಲ್ಲಿ ನಿಂತು ಈ ಕರ್ಮಗಳನ್ನು ಮಾಡಿಸುವವನಿದ್ದಾನೆ ಅದೂ ದೇವರ ಪೂಜೆಯಾಗಲಿ ಎಂಬುದಾಗಿ ಸಮರ್ಪಣೆ ಮಾಡಬೇಕು ಹೀಗೆ ಎರಡನ್ನೂ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ ಇದು ದೊಡ್ಡದಾದ ಅವಕಾಶ ಅದು ಹಿಂದೆ ಮುಂದೆ ಯಾವಾಗಲೂ ಬಹಳ ದೊಡ್ಡದಿರುತ್ತದೆ ಮಧ್ಯಾಹ್ನ ಬಹಳ ಚಿಕ್ಕದು ಈಗ ಎಷ್ಟಾಗಿದೆ ಏಳು ಇಪ್ಪತ್ತೈದು ಒಂದೇ ಕ್ಷಣ ವರ್ತಮಾನ ಕಾಲ ಹಿಂದೆ ಅನಂತಕಾಲ ಇನ್ನು ಮುಂದೆ ಅನಂತಕಾಲ ಇದೆ ವರ್ತಮಾನ ಅನಂತ ಇಲ್ಲ ಬಹಳ ಸಣ್ಣದು ಯಾವಾಗಲೂ ನಾವು ಈಗ ಮಾಡ್ತಾ ಬಹಳ ಸ್ವಲ್ಪ ಈಗೇನು ನಾನು ಮಾತಾಡ್ತಾ ಇದ್ದೇನೆ ಇದೊಂದು ವರ್ತಮಾನ ಇದನ್ನು ದೇವರಿಗೆ ಸಮರ್ಪಣೆ ಮಾಡ್ಬೋದು ವರ್ತಮಾನವನ್ನ ಸಮರ್ಪಣೆ ಮಾಡುವುದಕ್ಕೆ ನಮ್ಮ ಕೈಯಲ್ಲಿದ್ದದ್ದು ಬಹಳ ಸ್ವಲ್ಪ ಮಹಾದರಿದ್ರ ನಾವು ಆದರೆ ಅತೀತಾನಾಗತ ಸಮೃದ್ಧವಾಗಿದೆ ಹಿಂದೆ ಎಷ್ಟೋ ವಿಹಿತ ಕರ್ಮಗಳನ್ನು ಅನಾದಿ ಕಾಲದಿಂದ ಸ್ವರೂಪ ಯೋಗ್ಯತೆ ನನ್ನದು ಚೆನ್ನಾಗಿದೆ ಮೋಕ್ಷಯೋಗ್ಯ ಜೀವರಾಶಿಗಳು ಅಂತಾದ ಮೇಲೆ ಎಷ್ಟೋ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿದ್ದೇವೆ ಇನ್ನು ಅನಂತ ಕಾಲದವರೆಗೆ ಎಷ್ಟೋ ಸತ್ಕರ್ಮಗಳನ್ನು ಮಾಡುವವರಿದ್ದೇವೆ ಆ ಎಲ್ಲ ಸತ್ಕರ್ಮಗಳು ಕೂಡ ಇನ್ನು ಪೂಜೆ ಎಂಬುದಾಗಿ ನಾವು ಅರ್ಪಣೆ ಮಾಡಬೇಕು ಮಾತುಗಳೆಲ್ಲ ನಿನ್ನ ಸ್ತೋತ್ರ ಉಳದೆಲ್ಲ ವಸ್ತುಗಳು ನಿನ್ನ ಅಧೀನ ಎಂಬುದಾಗಿ ದೇವರಿಗೆ ಸಮರ್ಪಣವನ್ನ ಮಾಡಬೇಕು ಅನ್ನುವುದನ್ನು ಬಹಳ ದೊಡ್ಡದಾದ ತತ್ವ ಇದು ನಾರಾಯಣ ಪಂಡಿತಾಚಾರ್ಯರು ಯೋಗ ಇದರ ವಿವರಣೆಯನ್ನು ನೀಡುತ್ತಾ ಅತೀತ ಐಷ್ಯ ಮುಷ್ಯವಾದದ್ದು ಮುಂದೆ ಬರೋದು ಹಿಂದೆ ಆದದ್ದು ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಿ ಎಂಬುದಾಗಿ ತಿಳಿಸಿಕೊಡ್ತಾರೆ ಅದನ್ನು ಹೇಳ್ತಾನೆ ಶ್ರೀಮದ್ ಆಚಾರ್ಯರು ಶ್ರೋತವ್ಯಂಚ್ರತ ವತವ್ಯಂ ಕಾರ್ಯಮೇವ ಚ ನಿವರ್ತ್ಯ ಹರೇ ಪೂಜೆತ್ಯಂ ಕುರ್ಯಾತ್ ನಕ್ರಮ ಶ್ರೋತವ್ಯ ಮುಂದೆ ಕೇಳೋದು ಶೃತ ಈಗಾಗಲೇ ನಾವು ಶ್ರವಣ ಮಾಡಿದ್ದು ಏನೆಲ್ಲ ರಾಮಶಬ್ದವನ್ನು ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ಎಷ್ಟು ನಾವು ಶ್ರವಣ ಮಾಡಿದ್ದೇವೋ ಮುಂದೆ ಶ್ರವಣ ಮಾಡುವ ಇಲ್ಲಿವರೆಗೆ ಎಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದೇವೆ ಇನ್ನು ಮುಂದೆ ಮಾತನಾಡುವವರಿದ್ದೇವೆ ಕಾರ್ಯಂ ಇನ್ನು ಮುಂದೆ ಎಷ್ಟು ಒಳ್ಳೆಯ ಕಾರ್ಯ ಮಾಡುವವರಿದ್ದೇವೆ ಹಿಂದೆ ಮಾಡಿದ್ದೇವೆ ನಿವರ್ತ್ಯಂಚ ಎಷ್ಟೋ ಕೆಟ್ಟ ಕೆಲಸ ಮಾಡದೆ ಬಿಟ್ಟಿದ್ದೇವಲ್ಲ ಮದ್ಯಪಾನ ಮಾಡಿಲ್ಲ ಮಾಂಸ ಭಕ್ಷಣ ಮಾಡಿಲ್ಲ ಇನ್ನಿತರ ಹರಿಗುರು ದ್ರೋಹಾದಿಗಳು ನಮ್ಮಿಂದ ನಡೆದಿಲ್ಲ ನಿಷಿದ್ಧ ಕ್ರಮಗಳನ್ನು ಮಾಡಬಾರದು ಅಂತ ಬುದ್ಧಿಪೂರ್ವಕವಾಗಿ ಎಷ್ಟೆಲ್ಲ ನಾವು ಇದು ಬಿಟ್ಟಿದ್ದೇವೆ ಇನ್ನು ಮುಂದೂ ನಿಷಿದ್ಧ ಕ್ರಮಗಳನ್ನು ಬಿಡುವವರಿದ್ದೇವೆ ಅದೂ ವಿಷ್ಣು ಪೂಜಾ ಅಂತೇ ತಿಳಿಯಬೇಕು ಬಿಟ್ಟಿದ್ದು ಕೂಡ ಇತ್ತೇಬಂ ಕುರಿಯ ಇದಕ್ಕೆ ವ್ಯತ್ಯಾಸವಾಗಿ ಮಾಡಬಾರದು ಅವನು ನಿಜವಾದ ಅರ್ಥದಲ್ಲಿ ಸನ್ಯಾಸಿ ಅವನು ಬ್ರಹ್ಮಚಾರಿಯಾಗಿರಬಹುದು ಗೃಹಸ್ಥನಾಗಿರಬಹುದು ಮಾನಪ್ರಸ್ಥನ ಆಗಿರಬಹುದು ಸನ್ಯಾಸಿಯಾಗಿರಬಹುದು ಈ ರೀತಿ ದೇವರಲ್ಲಿ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ಅವನು ಈ ಅರ್ಥದಲ್ಲಿ ಸನ್ಯಾಸಿಯಾಗ್ತಾನೆ ಸರ್ವ ಉತ್ಸರ್ಗ ಧರೌಸ್ಮೃತಃ ಸನ್ಯಾಸಿ ಹೇಗೆ ಗೃಹಸ್ಥನಾಗಿದ್ದಾನಲ್ಲ ಅವನು ಅಂದರೆ ಇಲ್ಲಿ ಸನ್ಯಾಸ ಶಬ್ದದ ಅರ್ಥ ಬೇರೆ ಸಂನ್ಯಾಸ ಸಮ್ಯಕ್ ಚೆನ್ನಾಗಿ ನ್ಯಾಸ ಎಲ್ಲ ಕರ್ಮಗಳನ್ನು ದೇವರ ಪಾದಗಳಲ್ಲಿ ಇಟ್ಟವ ಅವನು ಸನ್ಯಾಸಿ ನನ್ನದಲ್ಲ ನಾನು ಕರ್ತೃವಲ್ಲ ದೇವರೇ ಕರ್ತೃ ಅಂತ ತಿಳಿದು ಎಲ್ಲವನ್ನೂ ದೇವರಿಗೆ ಒಪ್ಪಿಸಿದವೇ ಸನ್ಯಾಸಿಗಳೂ ಇದನ್ನು ಮಾಡಲೇಬೇಕು ಉಳದ ಆಶ್ರಮದವರು ಮಾಡಲೇಬೇಕು ಅನ್ಯಥಾ ನೈವಸನ್ಯಾಸಿ ನಿಷ್ಕ್ರಿಯೋಪಿ ಶಿಲಾಯಥ ಏನು ಕಾರ್ಯಗಳನ್ನು ಮಾಡದೆ ಕರ್ಮಗಳನ್ನೇ ಬಿಟ್ಟು ಕುಳಿತವನು ಅವನು ಸನ್ಯಾಸಿ ಅಂತ ಅರ್ಥ ಅಲ್ಲ ಕರ್ಮಗಳನ್ನು ಬಿಟ್ಟ ಮಾತ್ರಕ್ಕೆ ಸನ್ಯಾಸಿ ಅಂತ ಟೈಟಲ್ ಕೊಡುವುದಾದರೆ ಕಲ್ಲಿಗೂ ಸನ್ಯಾಸಿ ಅನ್ನಬೇಕಾದೀತು ಅಂತಾರೆ ಶ್ರೀಮದಾಚಾರ್ಯರು ಶಿಲಾಯಥ ಕಲ್ಲು ಸನ್ಯಾಸಿಯೇ ಅಲ್ಲ ಹಾಗಾದರೆ ಸನ್ಯಾಸಿ ಅಂದರೆ ವಿಹಿತ ಕರ್ಮಗಳನ್ನು ಮಾಡಿ ಇದು ದೇವರ ಪೂಜೆ ಅಂತ ತಿಳಿದು ದೇವರಿಗೆ ಅರ್ಪಣೆ ಮಾಡುವವನು ಯಾರೋ ನಿಷ್ಕಾಮ ಕರ್ಮಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವವನು ಯಾರೋ ಅವನು ಸನ್ಯಾಸಿ ನಾಹಂ ಅದರದ್ದೇ ಮತ್ತೆ ವಿವರಣೆ ಮಾಡುತ್ತಾರೆ ಇತಿ ಕರ್ಮ ವಿವೇಕೆ ನಾಹಂಕರ್ತಾ ತು ಸರ್ವಸ್ಸೇ ಕರ್ತೈಕೋ ವಿಷ್ಣುರವ್ಯಯ ಇನ್ಯಾಸಿ ನಾಣ್ಯಥೇತಿ ಕಥನ ಇವೃತ್ತೆ ನಿವೃತ್ತ ಎಂಬ ಗ್ರಂಥದಲ್ಲಿ ತಿಳಿಸಿದ್ದಾರೆ ಎಲ್ಲ ಕರ್ಮಗಳಿಗೆ ವಿಷ್ಣು ಕರ್ತೃ ಹೊರತು ನಾನು ಕರ್ತೃವಲ್ಲ ನಾನು ಪರಾಧೀನಕರ್ತ ಅಂತ ತಿಳಿದವನೇ ನಿಜವಾದ ಸನ್ಯಾಸಿ ಭಗವದ್ಗೀತೆಯಲ್ಲಿಯೂ ತಿಳಿಸ್ತಾನೆ ಕೃಷ್ಣ ಮಯಿ ಸರ್ವಾ ಕರ್ಮಣಿ ಸನ್ಯಸ್ಧ್ಯಾತ್ಮಚೇತಸಾ ನಿರಾಶೀರ್ ನಿರ್ಮಮೋಭೂತ್ ಯುಧ್ಯಗತಜ್ವರ ಕರ್ಮಗಳನ್ನೇ ಮಾಡಬೇಡ ಅಂತ ಅರ್ಥ ಇದ್ದರೆ ಕೊನೆ ಆದೇಶ ತಪ್ಪಾಗತ್ತೆ ಯುದ್ಧಸ್ವ ವಿಗತರ ಅಂತ ಹೇಳಿದ್ದಾರೆ ನೀನು ವಿಗತಜ್ವರನಾಗಿ ಯುದ್ಧವನ್ನ ಮಾಡು ಅಂತ ಆದೇಶ ಮಾಡ್ತಾ ಇದ್ದ ಮೇಲೆ ಕರ್ಮವನ್ನು ಬಿಡು ಅಂತ ಕೃಷ್ಣ ಹೇಳಿಲ್ಲ ಕರ್ಮಗಳನ್ನು ಮಾಡು ಮಾಡುವಾಗ ನಿರಾಶೀ ಯಾವುದೇ ವಿಧವಾದ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳಬೇಡ ನಿರ್ಮಮ ನನ್ನ ದೇಹ ನನ್ನ ಇಂದ್ರಿಯ ನನ್ನ ಶಕ್ತಿಯಿಂದ ನಾನು ಕರ್ಮಗಳನ್ನು ಮಾಡ್ತೇನೆ ಈ ಎಲ್ಲ ಸಾಧನ ಸಲಕರಣೆಗಳು ಅಥವಾ ನನ್ನಲ್ಲಿರುವ ಶಕ್ತಿ ನನ್ನ ಇಂದ್ರಿಯ ದೇಹ ಇವುಗಳು ನನ್ನದೂ ಅಂತನೋ ಭಾವನೆಯಿಂದ ಮಾಡಬೇಡ ಮಾಡಿದ ಕರ್ಮಗಳಿಗೆ ಫಲವನ್ನೂ ಬಯಸಬೇಡ ಆ ರೀತಿ ಕರ್ಮಗಳನ್ನು ಮಾಡಿ ನಾನೇ ಕರ್ತ ಅಂತ ತಿಳಿದು ಅರ್ಥಾತ್ ವಿಷ್ಣುವೇ ಸ್ವತಂತ್ರ ಕರ್ತ ಅಂತ ತಿಳಿದು ನನಗೆ ಒಪ್ಪಿಸು ಒಪ್ಪಿಸಿ ಯುದ್ಧ ಮಾಡು ಅಂತ ಹೇಳಿದ್ದಾನೆ ಹಾಗಾದರೆ ಯುದ್ಧ ಅಂದರೆ ಯುದ್ಧ ಒಂದೇ ಅಲ್ಲ ವರ್ಣಾಶ್ರಮೋಚಿತವಾದ ಅರ್ಜುನ ಕ್ಷತ್ರಿಯ ಆದ್ದರಿಂದ ಅವನಿಗೆ ಯುದ್ಧ ಮಾಡುವಂತ ಹೇಳಿದ ಒಟ್ಟು ಅವರವರು ತಮ್ಮ ತಮ್ಮ ವರ್ಣಾಶ್ರಮೋಚಿತವಾಗಿರುವ ಏನೆಲ್ಲ ಕರ್ಮಗಳಿವೆ ಆ ಆ ಕರ್ಮಗಳನ್ನು ಅವರು ಅವಶ್ಯವಾಗಿ ಪರಿಪಾಲನೆ ಮಾಡಬೇಕು ಅನ್ನುವುದೇ ಕೃಷ್ಣನ ಅಭಿಪ್ರಾಯ ಮಾಮೇಕಮೇವ ಶರಣಂ ಆತ್ಮನ ಸರ್ವದೇಹಿ ನಾಂ ಯಾ ಹಿ ಸರ್ವಾತ್ಮಭಾವೇನ ಯಸ್ತ್ಯಕುತೋಭಯಂ ನನಗೆ ಶರಣು ಬಾ ಎಲ್ಲ ದೇಹಿಗಳಲ್ಲಿ ಆತ್ಮ ಅಂತರ್ಯಾಮಿಯಾಗಿ ನಾನಿದ್ದೇನೆ ಎಂಬ ಭಾವನೆಯನ್ನು ಮಾಡಿಕೊಳ್ತಾ ನನ್ನನ್ನು ನೀನು ಶರಣು ಹೋಗು ನನ್ನಲ್ಲಿ ಶರಣು ಬಂದಾಗ ನಿನಗೆ ಎಂದಿಗೂ ಕೂಡ ಭಯ ಇಲ್ಲ ಅಕುತೋ ಭಯಂ ಯಾವತ್ತಿಗೂ ಭಯ ಇಲ್ಲ ಭಯರಹಿತವಾದ ಅಭಯವಾದ ಮೋಕ್ಷವೇ ನಿನಗೆ ನನ್ನ ಶರಣಾಗತಿಯಿಂದ ಸಿಗುವುದು ಉದ್ಧವವು ಆಚ ನನಗ್ಯಾಕೋ ಸಂಶಯ ಬರ್ತಾ ಇದೆ ನಿನ್ನ ಮಾತುಗಳನ್ನು ಕೇಳಿದರೆ ಸಂಶಯ ಶೃಣ್ವತೋ ವಾಚಂ ತವ ಯೋಗೇಶ್ವರೇಶ್ವರ ನ ನಿವರ್ತ ಆತ್ಮಸ್ಥೋ ಏನ ಭ್ರಾಮ್ಯತಿ ಮೇ ಮನಃ ಆ ಮನಸ್ಸಿನಲ್ಲಿ ಸಂಶಯ ಇದೆ ಆತ್ಮದಲ್ಲಿ ಮನಸ್ಸಿನಲ್ಲಿ ಸಂಶಯ ಇದೆ ಸಂಶಯವನ್ನು ಹೊತ್ತ ಮನಸ್ಸು ಹೊಯ್ದಾಡ್ತಾ ಇದೆ ಮನಸ್ಸಿನೊಳಗೆ ಸಂಶಯ ಇದ್ರೆ ಮನಸ್ಸು ಕೂಡ ಸುತ್ತಾ ಇದೆ ಇದು ನಿಜವಾದ ತತ್ವ ಅಂತ ಒಂದು ನಿರ್ಣಯಕ್ಕೆ ಬರ್ತಾ ಇಲ್ಲ ಏನಪ್ಪ ನಾನೇನಂಥದ್ದು ಹೇಳಿದ್ದೇನೆ ಅಂತ ಇದು ನನ್ನ ಸಂಶಯ ಅಂತ ಕೇಳಿದರೆ ಉತ್ತರ ಹೇಳ್ಬೋದು ಏನಿಲ್ಲ ನೀವು ಇಷ್ಟೆಲ್ಲ ಹೇಳಿದಿರಿ ಆದರೂ ನನಗೆ ಸಂಶಯ ಇಷ್ಟು ಕೊನೆಗೆ ಹೇಳಿಬಿಟ್ರೆ ಹೇಳಿದವ್ರ ಗತಿ ಏನು ಪಾಯಿಂಟ್ ಕೇಳಿದರೆ ಅಡ್ಡಿ ಇಲ್ಲ ನೀವು ಹೀಗೆ ಮಾತು ಹೇಳಿದಿರಿ ಅದರ ಬಗ್ಗೆ ನನಗೆ ಸಂಶಯ ಬಂತು ಅಂದರೆ ಉತ್ತರ ಕೊಡ್ಬೋದು ಗಂಟೆಗಟ್ಟಲೆ ಕೇಳಿ ಕೊನೆಗೆ ಸಂಶಯ ಬಂತು ಅಂತ ಇಷ್ಟೇ ಹೇಳಿದರೆ ಏನು ಅಂತ ಹೇಳೇ ಇಲ್ಲ ಉದ್ದವ ಅದಕ್ಕೆ ಶ್ರೀಮದ್ ಆಚಾರ್ಯರು ಅಂತಾರೆ ಹೇಳಿಲ್ಲ ಅಂತ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ ಕೇಳೋ ಕೃಷ್ಣನಿಗೆ ಅರ್ಥ ಆಗಿದೆ ಅವನು ಉತ್ತರ ಕೊಡಲಿಕ್ಕೆ ಸಿದ್ಧ ಇದ್ದಾನೆ ಇವನೇನು ಕೇಳಿದ ಅವನೇನು ಅರ್ಥ ಮಾಡಿಕೊಂಡ ಯಾಕೆ ಈ ಉತ್ತರ ಕೊಟ್ಟ ಅಂತನ್ನೋದು ನನಗೂ ಅರ್ಥ ಆಗಿದೆ ನಾನು ನಿಮಗೆ ಹೇಳ್ತೇನೆ ತಿಳ್ಕೊಂಬಿಡಿ ಸಾಕು ಅಂದರೆ ಏನು ಸಂಶಯ ಅಂದರೆ ವಾಯುವು ಮುಖ್ಯಧಿಯಾ ಇತ್ಯುಕ್ತ ವಿಶೇಷತೋ ಗೋಪಿಕಾ ಪ್ರಶಂಸನಾಥ್ ಸಂಶಯ ಇತಿ ಚೋದಯತಿ ವಾಯುದೇವರನ್ನು ಜೀವೋತ್ತಮರು ಅಂತ ತಿಳಿಯಬೇಕು ಅಂತ ನೀನೇ ಹೇಳಿದಿ ವಾಯುದೇವರಲ್ಲಿ ನನ್ನ ಪೂಜೆ ಮಾಡುವ ಬಗೆ ಹೇಗೆ ಅಂತ ಕೇಳಿದರೆ ವಾಯುದೇವರು ಜೀವೋತ್ತಮ ಅಂತ ತಿಳಿದುಬಿಡು ಸಾಕು ಅದೇ ನನ್ನ ಪೂಜೆ ಮಾಡಿದ ಹಾಗೆ ಅಂತ ಆದರೆ ಮುಂದಿನ ಶ್ಲೋಕಗಳಲ್ಲಿ ಗೋಪಿಕಾಸ್ತ್ರೀಯರ ಪ್ರಶಂಸನ ಮಾಡಿಬಿಟ್ಟು ಮೂರ್ನಾಲ್ಕು ಶ್ಲೋಕಗಳಿಂದ ಅವರಿಗೆ ಒಂದೊಂದು ಕ್ಷಣ ಕಳೆಯೋದು ಕೂಡ ನಾನಿಲ್ಲದೆ ಒಂದು ಕಲ್ಪ ಕಳೆದಾಗ್ತಿತ್ತು ನಾನು ಜೊತೆಗಿದ್ದರೆ ಎಷ್ಟೋ ರಾತ್ರಿಗಳನ್ನು ಅರ್ಧ ಕ್ಷಣ ಕಳೆದ ಹಾಗೆ ಕಳೀತಾ ಇದ್ದರು ನನ್ನನ್ನು ಬಿಟ್ಟು ಪ್ರಪಂಚದೊಳಗೆ ಯಾವುದೂ ಅವರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಹಾಗೇ ಹೀಗೆ ಅಂತ ಗೋಪಿಕೆಯರ ಪ್ರಶಂಸೆಯನ್ನು ಈ ಪರಿಯಾಗಿ ಮಾಡಿದ್ದು ನೋಡಿದರೆ ಗೋಪಿಕಾಸ್ತ್ರೀಯರೇ ಬಹಳ ಉತ್ತಮ ಭಕ್ತರು ಅಂತ ನನಗೆ ಅನಿಸಿಬಿಡುತ್ತದೆ ಆದರೆ ಹೇಳಿದ್ದು ಮೊದಲಿಗೆ ಮಾಡಿದ ಪ್ರತಿಜ್ಞೆ ನೋಡಿದರೆ ವಾಯುದೇವರು ಜೀವೋತ್ತಮರು ಅಂತ ತಿಳಿಯಬೇಕು ಅಂತ ಆದರೆ ಮುಂದೆ ವಿವರಣೆ ಕೊಟ್ಟದ್ದು ನೋಡಿದರೆ ಗೋಪಿಕಾಸ್ತ್ರೀಯರ ಉತ್ತಮತ್ವವನ್ನು ಹಾಗಾದರೆ ನನ್ನ ಮನಸ್ಸಿಗೆ ಸಂಶಯ ಬಂತು ನಿಜವಾಗಿ ಯಾರು ಉತ್ತಮರು ಹೇಳು ಅಂತ ಇದು ಆ ಉದ್ದವನ ಮನಸ್ಸಿನೊಳಗಿರುವ ಅಭಿಪ್ರಾಯ ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ ಉತ್ತರ ಕೊಟ್ಟದ್ದನ್ನು ನೋಡಿದರೆ ಆಗ ಶ್ರೀಮುದಾಚಾರ್ಯರು ಈ ಸಂಶಯದ ವಿವರಣೆಯನ್ನು ನೀಡಿದ್ದು ಎಷ್ಟು ಸಂಗತ ಅಂತ ನಮಗೆ ಅರ್ಥ ಆಗ್ತದೆ ಶ್ರೀ ಭಗವಾನು ವಾಚ ಜೀವೋ ವಿವರ ಪ್ರಸೂತಿ ಪ್ರಾಣೇನ ಘೋಷೇಣ ಗುಹಂ ಪ್ರವಿಷ್ಟ ಮನೋಮಯಂ ಸೂಕ್ಷ್ಮುಪೈತಿ ರೂಪ ಮಾತ್ರ ಸ್ವರೋವರ್ಣ ಇತಿವಿಷ್ಟಂ ಮೊದಲನೇದಾಗಿ ನೇರವಾಗಿ ಉತ್ತರ ಮೊದಲು ಶ್ರೀಮದಾಚಾರ್ಯರು ಹೇಳುತ್ತಾರೆ ಗೋಪಿಕಾಸ್ತ್ರೀಯರನ್ನು ಹೊಗಳಿದ್ದು ಯಾಕೆ ಇದನ್ನು ಮೊದಲಿಗೆ ಅರ್ಥ ಮಾಡಿಕೊ ಅದು ಕೈಮುತ್ಯ ಹೇಳೋದಕ್ಕಾಗಿ ತೇನಾಧೀತಶ್ರುತಿಗಣಾ ನೋಪಾಸಿತ ಮಹತ್ತಮ ಅವರೇನು ಈ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಏನು ತಿಳಿದಿದ್ರೋ ಮಾತು ಬೇರೆ ಅಥವಾ ಮುಂದೆ ಕೆಲವು ವ್ಯಾಖ್ಯಾನ ಪ್ರಕಾರರ ಪ್ರಕಾರ ಅವರ ಲೋಕಾಂತರದಲ್ಲಿ ಮತ್ತೆ ವಿಶೇಷ ಜ್ಞಾನ ಸಂಪಾದನೆ ಮಾಡಿಕೊಂಡ್ರೋ ಏನೋ ಆ ವಿಷಯ ಒಂದು ಕಡೆಗಿರಲಿ ಈಗಂತೂ ಅಂತಹ ಅಧ್ಯಯನಾದಿಗಳನ್ನು ಮಾಡದೇ ಇದ್ದವರು ಗುರುಕುಲವಾಸಾದಿಗಳಿಲ್ಲ ಗುರುಶುಶ್ರೂಷಾದಿಗಳಿಲ್ಲ ಯಾವುದೇ ರೀತಿಯ ಸಾಧನೆ ಇಲ್ಲದೆ ಕೇವಲ ನನ್ನಲ್ಲಿ ಭಕ್ತಿ ಮಾತ್ರ ಮಾಡಿದ್ದಕ್ಕೇನೆ ಗೋಪಿಕಾಸ್ತ್ರೀಯರು ಇಂತಹ ಶ್ರೇಷ್ಠವಾದ ಸದ್ಗತಿಯನ್ನ ಪಡೆದ ಮೇಲೆ ಅನಂತ ವೇದಗಳ ಜ್ಞಾನ ಪಂಚರಾತ್ರ ಮಹಾಭಾರತಾದಿ ಸಕಲ ಸಚ್ಛಾಸ್ತ್ರಗಳ ಜ್ಞಾನ ಇದಲ್ಲದೆ ಕೇವಲ ವೇದವ್ಯಾಸದೇವರ ಪರಮಾತ್ಮನ ಮುಖಾರವಿಂದಗಳಿಂದ ಹಯಗ್ರೀವಾದಿ ರೂಪಿಯಾದ ಪರಮಾತ್ಮನಿಂದ ನೇರವಾಗಿ ಉಪದೇಶವನ್ನು ಪಡೆದು ಅನಂತ ಜ್ಞಾನವನ್ನು ಪಡೆದ ಅನಂತ ವೈರಾಗ್ಯ ಅನಂತ ಭಕ್ತಿ ಇರುವಂತಹ ಜೀವೋತ್ತಮರಾದ ವಾಯುದೇವರು ಬ್ರಹ್ಮದೇವರು ಅವರು ಉತ್ತಮರು ಅಂತ ಇನ್ನೇನು ಹೇಳೋದು ಅಂತ ಕೈಮುತ್ತ ಹೇಳೋದಕ್ಕೆ ಅದನ್ನು ಹೇಳಿದ್ದು ವಾಯುದೇವರು ಉತ್ತಮರು ಅಂತ ಪ್ರತಿಜ್ಞೆ ಮಾಡೋದು ಗೋಪಿಕೆಯರ ವರ್ಣನೆ ಮಾಡೋದು ಇದೇನು ಸಂಗತ ಅಂತನಬೇಡಿ ಬಹಳ ಸಂಗತ ಅಂದರು ಏನೂ ಓದದ ಗೋಪಿಕಾ ಸ್ತ್ರೀಯರೇ ಇಷ್ಟು ಶ್ರೇಷ್ಠವಾದ ಗತಿಯನ್ನು ಹೊಂದಬೇಕಾದರೆ ಸರ್ವಜ್ಞರಾದ ವಾಯುದೇವರು ಇನ್ನೆಷ್ಟು ದೊಡ್ಡವರು ಅಂತ ತಿಳಿಸೋದಕ್ಕೆ ಅದನ್ನು ಹೇಳಿದ್ದು ಬೇರೆ ಏನಲ್ಲ ಅರ್ಥವಾಯ್ತಲ್ಲ ಎಶ ಜೀವೋ ವಿವರ ಪ್ರಸೂತಿ ಅಂತ ಈಗ ಆ ಮಹಿಮೆಯನ್ನು ವಾಯುದೇವರ ಮಹಿಮೆಯನ್ನು ಮತ್ತೆ ಅರ್ಥಾತ್ ನಿಜವಾಗಿ ಇಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇಲ್ಲ ಬ್ರಹ್ಮದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಆದರೆ ವಾಯುದೇವರೇ ಭಾವಿ ಬ್ರಹ್ಮರಾದದ್ದರಿಂದ ವಾಯುದೇವರ ಮಹಿಮೆಯಲ್ಲಿಯೇ ಅದರ ಪರ್ಯವಸಾನ ಮಾಡಿಕೊಳ್ಳಬಹುದು ಯೋಗ್ಯತೆ ಒಂದೇ ಒಂದು ಕಲ್ಪ ತಡವಾಗಿ ಇವರು ಬ್ರಹ್ಮರಾಗ್ತಾರಾದರೂ ಕೂಡ ಸ್ವರೂಪ ಯೋಗ್ಯತೆಯಲ್ಲಿ ವಾಯುದೇವರು ಬ್ರಹ್ಮದೇವರು ಒಂದಾದದ್ದರಿಂದ ಬ್ರಹ್ಮದೇವರ ಮಹಿಮೆಯನ್ನು ಹೇಳುತ್ತಾರೆ ಸರ್ವೈರ್ ಗುಣೈಹಿ ಸರ್ವೋತ್ತಮಸ್ತು ವಾಯುರೇವ ನಿನ್ನೆ ದಿವಸ ಪ್ರವಚನದಲ್ಲಿ ಕೇಳಿದಿರಿ ಅತಿ ಚಿಕ್ಕ ಬಾಲಕ ಐದು ವರ್ಷದ ಒಬ್ಬ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಅವನು ವೇದಗಳ ಅಧ್ಯಯನ ಮಾಡ್ತಾನೆ ಅಂದರೆ ಎಂಬತ್ತು ವರ್ಷದ ಗೃಹಸ್ಥರು ಕೂಡ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ರು ಅಂತ ಉಪನ್ಯಾಸದಲ್ಲಿ ನಾವು ಹೇಳಿದ್ವಿ ಯಾಕೆ ಹೇಳಿದ್ದು ಅಲ್ಲಿ ಬಂದದ್ದೇನು ಪ್ರಶ್ನೆ ದೊಡ್ಡ ದೊಡ್ಡ ತಪಸ್ವಿಗಳ ಜ್ಞಾನಿಗಳ ಮಹಿಮೆಯನ್ನು ಹೇಳಬೇಕಾಗಿದೆ ಐದು ವರ್ಷದ ಬಾಲಕನ ಮಹಿಮೆಯನ್ನು ಯಾಕೆ ವರ್ಣನೆ ಮಾಡಿದಿರಿ ಅಂದರೆ ಕೈಮುತ್ತೆ ಅದು ಇದೀಗ ಗಾಯತ್ರಿ ಜಪ ಮಾಡಿ ಅಗ್ನಿಮೀಳೆ ಪುರೋಹಿತಂ ಈಗ ಅಧ್ಯಯನ ಪ್ರಾರಂಭ ಮಾಡಿದ್ದಾನೆ ಆದರೆ ವೇದಾಧ್ಯಯನ ಮಾಡುವ ಒಬ್ಬ ಚಿಕ್ಕ ಬಾಲಕನಿಗೆ ಇಷ್ಟು ಮಹಿಮೆ ಇರಬೇಕಾದರೆ ಇನ್ನು ಸಮಗ್ರ ವೇದಾದಿಗಳ ಅಧ್ಯಯನ ಮಾಡಿದಂತಹ ಮಹಾತಪಸ್ವಿಗಳಾಗಿದ್ದರೆ ಅವರ ಮಹಿಮೆ ಎಷ್ಟು ಅದ್ಭುತ ಅಂತ ಹೇಳೋದಕ್ಕೆ ಹೇಳ್ತೇವ ಇಲ್ಲೋ ಹಾಗೆ ಸರ್ವೈರ್ಗುಣ ಸರ್ವೋತ್ತಮಸ್ತು ವಾಯುರೇವ ಸೈವಚ ಹಿರಣ್ಯ ಗರ್ಭಃ ಎಲ್ಲ ಗುಣಗಳಿಂದಲೂ ಉತ್ತಮರಾದವರು ಮತ್ತೆ ಬರೀ ಜ್ಞಾನದಿಂದಲ್ಲ ಜ್ಞಾನ ಆದ ಸಕಲ ಗುಣಗಳಿಂದಲೂ ಸಕಲ ಜೀವರಾಶಿಗಳಿಗಿಂತಲೂ ಉತ್ತಮರಾದವರು ವಾಯುದೇವರೇ ಸಂಶಯವೇ ಜ್ಞಾನದಲ್ಲಿ ವಾಯುದೇವರು ಉತ್ತಮ ಭಕ್ತಿಯಲ್ಲಿ ಗೋಪಿಕಾಸ್ತ್ರೀಯರು ಉತ್ತಮ ಹೀಗೆಲ್ಲ ಕಾಂಪ್ರಮೈಸ್ ಮಾಡೋದಲ್ಲ ಸರ್ವೈರ್ಗುಣ ಸರ್ವೋತ್ತಮಸ್ತು ವಾಯುದೇವ ಎಲ್ಲ ಗುಣಗಳಿಂದಲೂ ವಾಯುದೇವರೇ ಸರ್ವ ಜೀವೋತ್ತಮರು ನಿಶ್ಚಯ ವಾಯುದೇವರ ವರ್ಣನೆ ಮಾಡಿ ಬ್ರಹ್ಮದೇವರ ವರ್ಣನೆಯನ್ನು ಯಾಕೆ ಪ್ರಾರಂಭ ಮಾಡಿದಿರಿ ಅಂದರೆ ಸಯೇವಚ ಹಿರಣ್ಯ ಗರ್ಭಃ ಅವರೇ ಹಿರಣ್ಯ ಇತಿ ದರ್ಶಯಿತು ಮಾಹ ಯಶ ಜೀವೋ ವಿವರ ಪ್ರಸೂತಿ ಇತ್ಯಾದಿ ಇಲ್ಲಿ ಛಲಾರಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ಆಚಾರ್ಯರು ಸಯೇವಚ ಚತುರ್ಮುಖ ಅಂತನಲಿಲ್ಲ ಸಯೇವಚ ಹಿರಣ್ಯ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡಿದರು ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ನೀಡುತ್ತಾರೆ ವಾಯುದೇವರೇ ಬ್ರಹ್ಮದೇವರು ಅಂತನ್ಲಿಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ ವಾಯುದೇವರೇ ಬ್ರಹ್ಮನ ದೇವರು ಅಂತನಲಿಕ್ಕೆ ಪ್ರಮಾಣ ಏನು ಅಂದರೆ ವಾಯುರ್ವೈ ಪ್ರಜಾಪತಿ ತದುಕ್ತಮೃಷಣ ಪವನ ಏ ಪ್ರಜಾಪತಿ ಪ್ರಜಾಪತಿರ್ಶೇಷ pavanah ಅಂತ ಶ್ರುತಿ ಇದೆ ಪವನನೇ ಪ್ರಜಾಪತಿ ವಾಯುವೇ ಪ್ರಜಾಪತಿ ಅಂತ ಹೇಳುವ ಶ್ರುತಿ ಇದೆ ಆದ್ದರಿಂದ ವಾಯುದೇವರೇ ಪ್ರಜಾಪತಿ ಹಿರಣ್ಯಗರ್ಭ ದಕ್ಷೋ ವೈ ಹಿರಣ್ಯಗರ್ಭ ಅಂತ ಇದೆ ದಕ್ಷ ಅಂದರೆ ಪ್ರಾಣ ಅಂತ ಅರ್ಥ ಪ್ರಾಣದೇವರೇ ಹಿರಣ್ಯಗರ್ಭ ಅಂತ ಹೇಳುವಂತಹ ಶ್ರುತಿ ಇದೆ ಸರಿ ಹಾಗಾದರೆ ಪ್ರಜಾಪತಿ ವಾಯು ಅಂತಾಯಿತು ಪ್ರಜಾಪತಿ ಯಾರು ಪ್ರಜಾಪತಿ ಎಂಬ ಶಬ್ದದ ರೂಢಿ ಬ್ರಹ್ಮದೇವರಲ್ಲಿದೆ ಪ್ರಜಾಪತೇನತ್ವದೇತಾನಯನ್ಯೋ ವಿಶ್ವಾನಿ ಜಾತಾ ಪರಿತಾಪಭೂವ ಅಂತ ಪ್ರಜಾಪತಿಯನ್ನು ಹೇಳುವಂತಹ ಮಂತ್ರದಲ್ಲಿ ಹಿರಣ್ಯಗರ್ಭ ಶಬ್ದವನ್ನು ಪ್ರಯೋಗ ಮಾಡಿ ಅವರು ಎಲ್ಲರಿಗಿಂತಲೂ ಉತ್ತಮರು ಎಲ್ಲರ ಆದಿಯಲ್ಲಿದ್ದವರು ಅಂತ ಹೇಳಿದ್ದಾರೆ ಹಿರಣ್ಯ ಗರ್ಭ ಸಮವರ್ತ ಅಗ್ರೆ ಅಂತ ಹಾಗಾದರೆ ವಾಯು ಯಾರು ಪ್ರಜಾಪತಿ ಅಂತ ಒಂದು ಶ್ರುತಿ ಹೇಳುತ್ತದೆ ಪ್ರಜಾಪತಿ ಯಾರು ಹಿರಣ್ಯ ಅಂತ ಹಿರಣ್ಯ ಗರ್ಭ ಹೇಳುತ್ತದೆ ಹೇಳೋದಷ್ಟೇ ಅಲ್ಲ ಆ ಹಿರಣ್ಯ ಗರ್ಭ ಎಲ್ಲರ ಅಗ್ರದಲ್ಲಿದ್ದ ಅಂತ ಅಗ್ರದಲ್ಲಿದ್ದ ಅಂದರೆ ಅಗ್ರಸ್ಥಾನದಲ್ಲಿದ್ದ ಸರ್ವೋತ್ತಮ ಅಧಿಕಾರಿ ವರ್ಗದಲ್ಲಿ ಅಂತ ಶ್ರುತಿ ಹೇಳುತ್ತದೆ ಈ ಒಂದು ಲಿಂಕನ್ನು ನಮಗೆ ತಿಳಿಸಿಕೊಟ್ಟು ಹಿರಣ್ಯಗರ್ಭ ಜೀವೋತ್ತಮ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿ ಹಿರಣ್ಯಗರ್ಭ ಶಬ್ದವನ್ನೇ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಚಲಾರಿ ಆಚಾರ್ಯರ ಅಭಿಪ್ರಾಯ ಶ್ರೀಮದಾಚಾರ್ಯರ ಶಬ್ದಪ್ರಯೋಗದ ಔಚಿತ್ಯವನ್ನು ತಿಳಿಸುವ ರೀತಿ ಯಷ ಜೀವೋ ವಿವರ ಪ್ರಸೂತಿರಿತ್ಯಾದಿ ಏನು ಈ ಶ್ಲೋಕದಲ್ಲಿ ಹೇಳಿದ್ದು ವಿಶೇಷೇಣ ವರಾಂ ಅಹಂಕಾರಾದೀನಿ ಪ್ರಸೂತಿ ಕರ್ತ ಪ್ರಾಣೇನ ವಿಷ್ಣುನಾ ಘೋಷೇಣ ವೇದಾತ್ಮಕೆಯ ಪ್ರಕೃತಿಯ ಮನೋಮಾತ್ರದಯ್ಚ ಹಿರಣ್ಯಗರ್ಭಸ್ ದೇವ್ಯಾ ಪರಮಾತ್ಮನಶ್ಚ ವ್ಯಕ್ತಿಸ್ಥಾನುಕ್ತ ಪ್ರಾಣೇಣ ಚ ಸಹ ವಿವರ ಪ್ರಸೂತಿ ಮನೋಮಯಂಪೈತಿ ಇೀವ ಅನ್ನೋ ಶಬ್ದಕ್ಕೆ ಇಲ್ಲಿ ಎಲ್ಲ ಜೀವರಿಗೆ ಅಭಿಮಾನಿಗಳಾದ ಹಿರಣ್ಯಗರ್ಭರು ಬ್ರಹ್ಮದೇವರು ಅಂತರ್ಥ ಯಯೇಷ ಜೀವ ವಿವರ ಪ್ರಸೂತಿ ಈ ವಿವರ ಹಿರಣ್ಯ ಗರ್ಭರು ಬ್ರಹ್ಮದೇವರೇನಾಗಿದ್ದಾರೆ ಅಂದರೆ ವಿವರ ಪ್ರಸೂತಿಗಳಾಗಿದ್ದಾರೆ ವಿವರ ಪ್ರಸೂತಿಗಳು ಅಂದರೆ ವಿ ವರ ವಿಶೇಷೇಣ ಉತ್ತಮರಾದ ಗರುಡಶೇಷ ರುದ್ರಾದಿ ದೇವತೆಗಳೆಲ್ಲ ಏನಿದ್ದಾರೆ ಅಹಂಕಾರ ತತ್ವಾಭಿಮಾನಿಗಳಾದವರು ಮನೋಭಿಮಾನಿಗಳಾದವರು ಗರುಡಶೇಷ ರುದ್ರಾದಿ ದೇವತೆಗಳು ಈ ಎಲ್ಲ ದೇವತೆಗಳಿಗೂ ಜನ್ಮವನ್ನು ಕೊಟ್ಟವರೆ ಬ್ರಹ್ಮದೇವರು ಪ್ರಸೂತಿ ಪ್ರಸೂತಿ ಅಂದರೆ ಜನ್ಮ ವಿವರರ ವಿವರ ಅಂದರೆ ಛಿದ್ರ ಪೊಳ್ಳು ಟೊಳ್ಳು ಅದಲ್ಲ ಇಲ್ಲಿ ವಿವರ ಅನ್ನುವ ಶಬ್ದಕ್ಕೆ ವಿವರ ವರ ಉತ್ತಮ ವಿವರ ವಿಶೇಷವಾಗಿ ಉತ್ತಮರಾದವರು ವಿಶೇಷವಾಗಿ ಉತ್ತಮರಾದಂತಹ ಏನು ದೇವತೋತ್ತಮರೂ ಅಂತ ಪ್ರಸಿದ್ಧರಾದ ಗರುಡಶೇಷ ರುದ್ರಾದಿಗಳಿದ್ದಾರೆ ಅವರ ಪ್ರಸೂತಿ ಜನ್ಮವೂ ಯಾವ ಮಹಾನುಭಾವರಿಂದ ಆಗಿದೆ ಅಂತಹ ಬ್ರಹ್ಮದೇವರು ವಿವರ ಪ್ರಸೂತಿಗಳು ಆ ವಿವರ ಪ್ರಸೂತಿಗಳಾದ ಜೀವಾಭಿಮಾನಿಗಳಾದಂತಹ ಜೀವೋತ್ತಮರಾದ ಬ್ರಹ್ಮದೇವರು ಪ್ರವೇಶ ಮಾಡಿದರು ಎಲ್ಲಿ ಯಾರ ಜೊತೆಗೆ ಪ್ರಾಣೇನ ಘೋಷೇಣೆ ಗುಹಾಂ ಪ್ರವಿಷ್ಟ ಗುಹಾಂ ಪ್ರವಿಷ್ಟ ಗುಹೆಯಲ್ಲಿ ಪ್ರವೇಶ ಮಾಡಿದರು ಯಾವ ಗುಹೆ ಈ ಗರುಡಶೇಷ ರುದ್ರಾದಿಗಳನ್ನು ಹುಟ್ಟಿಸಿದರಲ್ವಾ ಆ ಗರುಡಶೇಷ ರುದ್ರಾದಿಗಳ ಮನಸ್ಸೆಂಬ ಗುಹೆಯಲ್ಲಿ ಪ್ರವೇಶ ಮಾಡಿದರು ಯಾರ ಜೊತೆಗೆ ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿಯ ಜೊತೆಗೆ ಪ್ರಾಣ ಪ್ರಾಣದೇವರಿಗೂ ಜೀವನವನ್ನು ನೀಡುವಂತಹ ಪ್ರಾಣಸ್ಯ ಪ್ರಾಣಾಂತನಿಸಿಕೊಂಡ ಭಗವಂತ ಅವನು ಪ್ರಾಣ ಅಂದರೆ ಸುಖ ಪ್ರಕೃಷ್ಟವಾದ ಸುಖ ಪರಮಾತ್ಮನಿಗಿರುವುದರಿಂದ ಅವನು ಪ್ರಾಣ ಅಂತಹ ಪ್ರಕೃಷ್ಟವಾದ ಸುಖವೋ ಅಥವಾ ಸಮಗ್ರವಾಗಿರುವಂತಹ ಜಗತ್ತನ್ನು ನೇಮನ ಮಾಡುವ ಣ ಬಲ ನಕಾರೋ ಬಲಂ ಅನಂತ ಬಲ ಅಥವಾ ಅನಂತ ಆನಂದ ಇರುವ ಎಲ್ಲರಿಗೂ ಜೀವನಪ್ರದನಾದ ಪರಮಾತ್ಮನಿಗೆ ಪ್ರಾಣ ಅಂತ ಕರೀತಾರೆ ಅಂತಹ ಪ್ರಾಣನಾದ ಪರಮಾತ್ಮ ಘೋಷ ಲಕ್ಷ್ಮೀದೇವಿ ಯಾಕೆಂದರೆ ಘೋಷ ಅಂದರೆ ಧ್ವನಿ ಧ್ವನಿ ಅಂದರೆ ಧ್ವನಿಯಿಂದ ಅಭಿವ್ಯಕ್ತವಾಗುವಂತಹ ವರ್ಣಗಳು ವರ್ಣಗಳು ಅಂದರೆ ವರ್ಣಾತ್ಮಕವಾದಂತಹ ವೇದ ವೇದಗಳು ಅಂದರೆ ವೇದಾಭಿಮಾನ್ಯಾದ ಲಕ್ಷ್ಮಿ ಘೋಷ ಧ್ವನಿಯಿಂದ ಅಭಿವ್ಯಕ್ತವಾಗುವಂತಹ ವೇದಗಳಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮಿ ಅವಳ ಜೊತೆಗೆ ಗುಹಾಪ್ರವೇಶ ಮಾಡಿದರು ಮಗ ಬ್ರಹ್ಮ ತಂದೆ ಪ್ರಾಣ ತಾಯಿ ಘೋಷ ಲಕ್ಷ್ಮೀನಾರಾಯಣರ ಜೊತೆಗೆ ಈ ಗರುಡಶೇಷ ರುದ್ರಾದಿಗಳ ಹೃದಯ ಗುಹೆಯಲ್ಲಿ ಅವರ ಮನೋಗುಹೆಯಲ್ಲಿ ಪ್ರವೇಶ ಮಾಡಿದರು ಪ್ರವೇಶ ಮಾಡಿ ಮನೋಮಯಂ ಸೂಕ್ಷ್ಮ ಮುಪೈತಿ ರೂಪಂ ಮನೋಮಯವಾದಂತಹ ಅರ್ಥಾತ್ ಮನೋನಿಯಾಮಕವಾದಂತಹ ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡರು ಮನಸ್ಸು ಬಹಳ ಸೂಕ್ಷ್ಮ ಪರಮಾಣು ರೂಪ ಅಷ್ಟು ಸೂಕ್ಷ್ಮವಾದ ಆ ಮನಸ್ಸಿನಲ್ಲಿಯೂ ನಿಯಾಮನ ನಿಯಾಮಕರಾಗಿರೋದಕ್ಕೆ ಇನ್ನೂ ಸೂಕ್ಷ್ಮರೂಪ ತೆಗೆದುಕೊಂಡು ಒಳಗೆ ಹೋಗಿ ಕುಳಿತರು ಬ್ರಹ್ಮದೇವರು ಲಕ್ಷ್ಮೀನಾರಾಯಣರು ಅರ್ಥಾತ್ ಗರುಡ ಶೇಷ ರುದ್ರಾದಿಗಳು ಕೂಡ ತಮ್ಮ ಮನಸ್ಸಿನಿಂದ ಏನೇ ಚಿಂತನೆ ಮಾಡಬೇಕಾದರೂ ಯಾವುದೇ ವಸ್ತುವನ್ನು ಅವರು ತಿಳಿಯಬೇಕಾದರೂ ಬ್ರಹ್ಮದೇವರ ಲಕ್ಷ್ಮೀನಾರಾಯಣರ ಅನುಗ್ರಹ ಅವರಿಗೆ ಬೇಕು ಅಂದಮೇಲೆ ಬ್ರಹ್ಮದೇವರು ಜೀವೋತ್ತಮರು ಅನ್ನುವುದನ್ನು ಏನು ಹೇಳಬೇಕು ಸ್ಪಷ್ಟವಾಗಿ ಸಿದ್ಧವಾದದ್ದು ಗರುಡಶೇಷ ರುದ್ರಾದಿಗಳ ಮನಸ್ಸಿನಲ್ಲಿಯೇ ಇವರು ನಿಯಾಮಕರಾಗಿರಬೇಕಾದರೆ ಇನ್ನುಳಿದವರ ಮನಸ್ಸಿನಲ್ಲಿದ್ದಾರೆ ಅಂತ ಇನ್ನೇನು ಹೇಳುವುದು ಅರ್ಥವಾಯಿತಲ್ಲ ಪ್ರಾಣೇಣ ಘೋಷೇಣ ಗುಹಂ ಪ್ರವಿಷ್ಟ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯರ ಜತೆ ಇವರೆಲ್ಲರ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದವರಾಗಿ ಮನೋಮಯಂ ಸೂಕ್ಷ್ಮಂ ರೂಪಮುಪೈತಿ ಅವರೆಲ್ಲರ ಮನೋನಿಯಾಮಕವಾದಂತಹ ಮನಸ್ಸಿಗೆ ನಿಯಂತ್ರಣ ಮಾಡುವಂತಹ ಸೂಕ್ಷ್ಮ ರೂಪವನ್ನು ಹೊಂದಿ ಅಲ್ಲಿ ವಾಸ ಮಾಡಿರ್ತಾರೆ ಮಾತ್ರವಲ್ಲ ಮಾತ್ರ ಸ್ವರೋವರ್ಣ ಇತಿಷ್ಠವಿಷ್ಠ ಸೂಕ್ಷ್ಮ ರೂಪದಿಂದ ಕೇವಲ ಮನಸ್ಸಿನೊಳಗೆ ಮಾತ್ರ ಇರ್ತಾರೆ ಅಂತ ತಿಳಿಯಬೇಡಿ ಸ್ಥೂಲ ರೂಪವನ್ನು ತೆಗೆದುಕೊಂಡು ವೇದಗಳಲ್ಲಿಯೂ ಸನ್ನಿಹಿತರಾಗಿದ್ದಾರೆ ಬ್ರಹ್ಮದೇವರು ಲಕ್ಷ್ಮೀ ನಾರಾಯಣ ಆ ವೇದಗಳು ಹೇಗಿವೆ ಮಾತ್ರ ಹ್ರಸ್ವ ದೀರ್ಘ ಉಲುತ ಹೀಗೆ ವಿವಿಧ ಮಾತ್ರಾಗಳಿಂದ ಕೂಡಿದ್ದು ಸ್ವರ ಉದಾತ್ತ ಅನುದಾತ್ತ ಸ್ವರಿತ ಎಂಬ ಸ್ವರಗಳಿಂದ ಕೂಡಿದ್ದು ವರ್ಣ ಅಮದುಲುಕ್ಷ ಪರ್ಯಂತ ವರ್ಣಗಳಿಂದ ಕೂಡಿದ್ದು ಹಾಗಾದರೆ ಹ್ರಸ್ವದೀರ್ಘ ಪ್ಲುತ ಉದಾತ್ತ ಅನುದಾತ್ತ ಸ್ವರಿತ ಇವುಗಳಿಂದ ಕೂಡಿದ ಅಕಾರಾದಿ ವರ್ಣಾತ್ಮಕವಾದ ಏನೆಲ್ಲ ವೇದ ಪ್ರಪಂಚ ಇದೆ ವಾಂಗ್ಮಯ ಪ್ರಪಂಚ ಈ ಪ್ರಪಂಚದಲ್ಲಿಯೂ ಬ್ರಹ್ಮದೇವರು ಹಾಗೂ ಲಕ್ಷ್ಮೀನಾರಾಯಣರು ಸನ್ನಿಹಿತರಾಗಿ ಸ್ಥೂಲ ರೂಪದಿಂದ ಇದ್ದಾರೆ ಮನಸ್ಸಿನೊಳಗೂ ಇದ್ದಾರೆ ಗರುಡಶೇಷ ರುದ್ರಾದಿಗಳ ಸಕಲ ಜೀವನಾಶಿಗಳ ಮನಸ್ಸಿನಲ್ಲಿಯೂ ಇದ್ದಾರೆ ಸೂಕ್ಷ್ಮ ರೂಪದಿಂದ ಹೀಗೆ ಬ್ರಹ್ಮದೇವರು ಸೂಕ್ಷ್ಮ ಹಾಗೂ ಸ್ಥೂಲ ರೂಪಗಳಿಂದ ಮನಸ್ಸು ಮತ್ತು ವೇದಗಳಲ್ಲಿ ಸನ್ನಿಹಿತರಾಗಿದ್ದಾರೆ ಇದರ ಬಗ್ಗೆ ಶ್ರೀಮದಾಚಾರ್ಯರು ಕೊನೆಗೊಂದು ಮಾತನ್ನು ಹೇಳಿದರು ನೀವು ನೋಡಿದಿರಿ ಪ್ರಾಣಏನ ಅಂದರೆ ವಿಷ್ಣುನ ಘೋಷೇಣ ವೇದಾತ್ಮಿಕಯ ಪ್ರಕೃತ್ಯ ಅಂತ ಹೇಳಿ ಮನೋಮಾತ್ರಾದಯಶ್ಚ ಹಿರಣ್ಯ ಗರ್ಭಸ್ಥ ದೇವ್ಯಾ ಪರಮಾತ್ಮನಶ್ಚ ವ್ಯಕ್ತಿ ಸ್ಥಾನಾನೀ ಇವುಗಳೆಲ್ಲ ಭಗವಂತನ ವ್ಯಕ್ತಿ ಸ್ಥಾನಗಳು ಅಭಿವ್ಯಕ್ತಿಯ ಸ್ಥಾನಗಳು ಮನಸ್ಸು ಹಾಗೂ ವೇದಗಳು ಯಾರಿಗೆ ಮೂರು ಜನರಿಗೆ ಬ್ರಹ್ಮದೇವರು ಲಕ್ಷ್ಮೀ ನಾರಾಯಣ ಈ ಮೂರೂ ಜನರಿಗೂ ಮನಸ್ಸು ಮತ್ತು ಈ ವೇದಗಳು ಅಭಿವ್ಯಕ್ತಿಗೆ ಒಂದು ಅಧಿಷ್ಠಾನಗಳಿವೆಲ್ಲ ಪ್ರಾಣೇನ ಘೋಷೇಣ ಚ ಸಹ ವಿವರ ಪ್ರಸೂತಿ ಮನೋಮಯಂ ರೂಪಮುಪೈತಿ ಇಷ್ಟೆಲ್ಲ ಮಾತುಗಳಿಗೆ ಇಷ್ಟೇ ಅರ್ಥ ಪರಮಾತ್ಮ ಈ ಸ್ಥಾನದಲ್ಲಿ ಅಭಿವ್ಯಕ್ತನಾಗ್ತಾನೆ ಅಂತ ಇಲ್ಲಿ ಎರಡು ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಭಿವ್ಯಕ್ತಿ ಸ್ಥಾನಗಳು ಅಂದರೆ ಏನು ಅಂತ ಅಭಿವ್ಯಕ್ತಿಯ ಸ್ಥಾನಗಳು ಅಂದರೆ ಏನು ಅಂದರೆ ಮನಸ್ಸಿನಲ್ಲಿ ದೇವರಿದ್ದಾನೆ ವಿಶೇಷ ಸನ್ನಿಹಿತನಾಗಿದ್ದಾನೆ ಅನ್ನೋದಕ್ಕೆ ಮನಸ್ಸು ಇಷ್ಟು ಅದ್ಭುತ ಕಾರ್ಯಗಳನ್ನು ಮಾಡ್ತದೆ ವ್ಯಕ್ತಿ ಸ್ಥಾನ ಅಂದರೆ ಸಾಮರ್ಥ್ಯ ವ್ಯಂಜನ ಸ್ಥಾನಾನಿ ಅಂತ ಪರಮಾತ್ಮ ತನ್ನ ಅಚಿಂಚವಾದ ಅದ್ಭುತವಾದ ಶಕ್ತಿಯ ವ್ಯಕ್ತಿಯನ್ನು ಅಭಿವ್ಯಕ್ತಿಯನ್ನು ಕೆಲವು ವಸ್ತುಗಳಲ್ಲಿ ಮಾಡಿದ್ದಾನೆ ಅದರ ಪೈಕಿ ಮನಸ್ಸೊಂದು ಅದ್ಭುತವಾದ ವಸ್ತು ಉಂಟು ಅದಕ್ಕೆ ದೇವರಿಗೆ ಮನಸ್ಸಿನ ಮೇಲೆ ಬಹಳ ಪ್ರೀತಿ ನನ್ನ ಅನ್ನ ಅಂತ ಹೇಳ್ಕೊಂಡಿದ್ದಾನ ಅದನ್ನು ಮನಸ್ಸು ನನ್ನ ಅನ್ನ ಅಂತ ಸಪ್ತಾಂನ ಬ್ರಾಹ್ಮಣದಲ್ಲಿ ಬಹಳ ಪ್ರೀತಿ ಕಾರಣ ಅಂತ ಮನಸ್ಸು ಎಷ್ಟು ಅದ್ಭುತ ನಮಗೆ ಗೊತ್ತಿದೆ ಅನಾದಿಕಾಲದಿಂದ ಮನಸ್ಸು ನಮ್ಮಲ್ಲಿದೆ ಮೋಕ್ಷದವರೆಗೆ ಇರುತ್ತದೆ ಅನಾದಿ ಕಾಲದಿಂದ ಮನಸ್ಸು ಎಷ್ಟು ವಿಷಯಗಳನ್ನು ತಿಳಿದಿರ್ತದೆ ಎಷ್ಟು ಸಂಸ್ಕಾರಗಳನ್ನು ತನ್ನೊಳಗೆ ಇಟ್ಟುಕೊಂಡಿದೆ ಎಂದರೆ ಅದನ್ನು ಊಹಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿದೆ ಈ ಜನ್ಮದಲ್ಲಿ ನಾವು ತಿಳಿದದ್ದೇ ಅದ್ಭುತ ಹುಟ್ಟಿದಾರಭ್ಯ ಇವತ್ತಿನವರೆಗೆ ಎಷ್ಟು ವಿಷಯಗಳನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಅದೆಲ್ಲವೂ ಮನಸ್ಸಿನಲ್ಲಿ ಉಳಿದಿರುತ್ತದೆ ಸಂಸ್ಕಾರದ ರೂಪದಲ್ಲಿ ನೋಡ್ತಾ ಇರುವುದು ಕಣ್ಣಿನಿಂದ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಆದರೆ ಮನಸ್ಸು ಆ ವ್ಯಕ್ತಿಯ ಹಿಂದೆ ಇರುವಂತಹ ಎಲ್ಲ ವಿಷಯಗಳನ್ನು ನೆನಪಿಗೆ ತಂದುಕೊಡ್ತದೆ ಇದು ಮನಸ್ಸಿನಲ್ಲಿರುವಂತಹ ದೊಡ್ಡದಾದ ಶಕ್ತಿ ಹಿಂದೆ ಆದದ್ದು ಮುಂದೆ ಆಗೋದನ್ನು ಊಹೆ ಮಾಡ್ತೇವೆ ಎದುರಿಗಿದ್ದದ್ದನ್ನು ತಿಳಿಯುತ್ತೇವೆ ಎದುರಿಗಿಲ್ಲದೇ ಇದ್ದದ್ದನ್ನು ನಾವು ನಾನಾ ರೀತಿಯ ಸಾಧನಗಳಿಂದ ಮನಸ್ಸಿನಿಂದಲೇ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಪಡೆದುಕೊಳ್ಳಬಹುದು ಯೋಗ ಸಾಮರ್ಥ್ಯವನ್ನು ಪಡೆದರಂತೂ ಮುಗದೇ ಹೋಯ್ತೇವೆ ತ್ರಿಕಾಲ ಜ್ಞಾನ ಇಡೀ ಜಗತ್ತಿನ ಜ್ಞಾನ ಕುಳಿತಲ್ಲೇ ಮಾಡಿಕೊಳ್ಳಬಹುದು ಅಷ್ಟು ಸಾಮರ್ಥ್ಯ ಮನಸ್ಸಿನೊಳಗಿದೆ ಅದರ ಉಪಯೋಗ ನಾವು ಮಾಡಿಕೊಳ್ಳೋದಲ್ಲೇ ಯೋಗಿಗಳು ಆ ತರಹದ ತರಬೇತಿಯನ್ನು ಕೊಟ್ಟು ಮನಸ್ಸಿನಲ್ಲಿ ಆ ಶಕ್ತಿಯ ಜಾಗರಣವನ್ನು ಮಾಡಿಕೊಂಡಿರ್ತಾರೆ ಆದರೆ ಮನಸ್ಸಿನೊಳಗಿರುವ ಶಕ್ತಿಯಂತೂ ಅಷ್ಟು ಅದ್ಭುತ ಇದೆ ಹಾಗಾದರೆ ಕಲ್ಲಿನೊಳಗೆ ಮಣ್ಣಿನೊಳಗೆ ಕೈಯಲ್ಲಿ ಕಾಲಿನಲ್ಲಿ ಇನ್ನಿತರ ಬೇರೆ ವಸ್ತುಗಳಲ್ಲಿ ಇಲ್ಲದೇ ಇರುವಂತಹ ವಿಶಿಷ್ಟವಾದ ಶಕ್ತಿ ಮನಸ್ಸಿನಲ್ಲಿದೆ ಏಕೆ ಅಂದರೆ ಆ ಭಗವಂತ ಮನಸ್ಸಿನಲ್ಲಿ ತನ್ನದೇ ಆದಂತಹ ವಿಶೇಷವಾದ ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡುತ್ತಾನೆ ಆದ್ದರಿಂದ ಮನಸ್ಸಿಗೆ ಆ ದೊಡ್ಡ ಸ್ಥಾನ ಬಂದಿದೆ ಅದಕ್ಕೆ ವ್ಯಕ್ತಿ ಸ್ಥಾನ ದೇವರು ತನ್ನ ಸಾಮರ್ಥ್ಯವನ್ನು ಅಭಿವ್ಯಕ್ತಗೊಳಿಸುವ ಒಂದು ಸ್ಥಾನ ಅದು ಮನಸ್ಸು ಅದರಂತೆ ವೇದಗಳು ಅಪೌರುಷೇಯವಾಗಿ ಅನಾದಿಯಾಗಿ ಅನಂತ ಕಾಲದವರೆಗೆ ಅನಂತ ಜೀವರಾಶಿಗಳಿಗೆ ತತ್ವಜ್ಞಾನವನ್ನು ನೀಡಿ ಅವರೆಲ್ಲರಿಗಿರುವ ಬಂಧನಗಳನ್ನು ಕಳೆದು ಪರಮಸುಖವನ್ನು ಕೊಡುವಂತಹ ಅತಿದೊಡ್ಡದಾದ ಉಪಕಾರವನ್ನು ಮಾಡುವ ಅತ್ಯದ್ಭುತ ಶಕ್ತಿ ಆ ವೇದಗಳಲ್ಲಿ ದೇವರು ತುಂಬಿದ್ದಾನೆ ಆದ್ದರಿಂದ ವೇದಗಳು ಕೂಡ ಭಗವಂತನ ಅಭಿವ್ಯಕ್ತಿಗೆ ಸ್ಥಾನವಾಗಿದೆ ಎಂಬುದಾಗಿ ತಿಳಿಯಬೇಕು ಅದಕ್ಕಾಗಿ ಹೇಳಿದರು ಇದು ಕೇವಲ ಪರಮಾತ್ಮನ ಸಾಮರ್ಥ್ಯದ ಅಭಿವ್ಯಕ್ತಿಗೆ ಮಾತ್ರ ಅಧಿಷ್ಠಾನಗಳಲ್ಲ ಇದು ಪರಮಾತ್ಮ ಪ್ರಧಾನವಾಗಿ ನಂತರ ಲಕ್ಷ್ಮಿ ಹಾಗೂ ವಾಯುದೇವರು ಬ್ರಹ್ಮದೇವರು ಇವರೆಲ್ಲರ ವಿಶಿಷ್ಟವಾದ ಶಕ್ತಿ ಇದೆ ಇವರೆಲ್ಲರ ಸನ್ನಿಧಾನ ಇದೆ ಅವರು ತಮ್ಮದೇ ಆದ ಸಾಮರ್ಥ್ಯವನ್ನು ಇಲ್ಲಿ ಅಭಿವ್ಯಕ್ತಗೊಳಿಸ್ತಾರೆ ಅನ್ನೋದಕ್ಕೆ ಈ ವಸ್ತುಗಳು ಇಷ್ಟು ದೊಡ್ಡದಾಗಿವೆ ವಾಯುದೇವರ ಸಾಮರ್ಥ್ಯವೂ ಮನಸ್ಸಿನಲ್ಲಿ ವ್ಯಕ್ತವಾಗ್ತದೆ ಲಕ್ಷ್ಮೀನಾರಾಯಣರ ಸಾಮರ್ಥ್ಯವೂ ಮನಸ್ಸಿನಲ್ಲಿ ವ್ಯಕ್ತವಾಗ್ತದೆ ವೇದಗಳಲ್ಲಿ ವ್ಯಕ್ತವಾಗ್ತದೆ ಆದ್ದರಿಂದ ಇದಷ್ಟೇ ಇಲ್ಲ ಇನ್ನೂ ಮುಂದೆ ಬಹಳ ಹೇಳುವವರಿದ್ದಾರೆ ಎಲ್ಲ ಇಂದ್ರಿಯಗಳು ಇಂದ್ರಿಯ ವಿಷಯವಾದ ಶಬ್ದಸ್ಪರ್ಶಾದಿಗಳು ಇವುಗಳೆಲ್ಲವೂ ಒಂದೊಂದು ಭಗವಂತನ ವಿಶಿಷ್ಟವಾದ ಅಧಿಷ್ಠಾನಗಳೇ ಅಲ್ಲೆಲ್ಲ ಕಡೆಗೂ ಪರಮಾತ್ಮ ತನ್ನದೇ ಆದ ವಿಲಕ್ಷಣ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡುತ್ತಾನೆ ಅದರಲ್ಲಿಯೂ ಮನಸ್ಸಿನಲ್ಲಿ ವೇದದಲ್ಲಿ ವಿಶೇಷ ಅನ್ನೋದಕ್ಕೆ ಮೊದಲು ಹೇಳಿದರು ಎನ್ನುಳದ್ದನ್ನು ನಂತರ ಹೇಳುತ್ತಾರೆ ಅಂದರೆ ಸಂಕ್ಷೇಪದಲ್ಲಿ ಹೇಳೋದು ಅಂದರೆ ಎಲ್ಲಿ ಯಾವ ವಸ್ತುವನ್ನು ನಾವು ನೋಡ್ತೇವೋ ಅಲ್ಲಿ ದೇವರು ತನ್ನ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಅಭಿವ್ಯಕ್ತ ಮಾಡಿರ್ತಾನೆ ಸ್ವಲ್ಪ ತಾರತಮ್ಯ ಇರಬಹುದು ಆದರೆ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎಲ್ಲವೂ ಭಗವಂತನ ಪ್ರತಿಮೆ ಎಲ್ಲದರಲ್ಲಿಯೂ ದೇವರ ಒಂದು ವಿಶೇಷ ಶಕ್ತಿಯ ಅಭಿವ್ಯಕ್ತಿ ಇದೆ ಕೆಲವುದರಲ್ಲಿ ಹೆಚ್ಚು ಇನ್ನು ಕೆಲವುದರಲ್ಲಿ ಕಡಿಮೆ ಇದು ಒಂದು ಅರ್ಥ ವ್ಯಕ್ತಿಸ್ಥಾನ ಅಂತ ಇನ್ನೊಂದು ಅರ್ಥ ಏನು ವ್ಯಕ್ತಿಸ್ಥಾನ ಅನ್ನೋದಕ್ಕೆಂದರೆ ಇವುಗಳಿಂದ ದೇವರು ವ್ಯಕ್ತನಾಗ್ತಾನೆ ಇವುಗಳಲ್ಲಿ ತನ್ನ ವಿಶಿಷ್ಟ ಸಾಮರ್ಥ್ಯವನ್ನು ಅಭಿವ್ಯಕ್ತಗೊಳಿಸಿದ್ದಾನೆ ಎನ್ನುವುದು ಒಂದಾದರೆ ಇವುಗಳಿಂದ ದೇವರನ್ನು ನಾವು ತಿಳಿಯಬಹುದು ಅಂತ ಮನಸ್ಸಿನಿಂದಲೇ ನಾವು ದೇವರನ್ನು ತಿಳಿಯಬೇಕಲ್ಲ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು ಮನಸ್ಸಿನಿಂದಲೇ ಶಾಸ್ತ್ರವನ್ನು ಓದಿ ದೇವರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಪರೋಕ್ಷವಾಗಿ ಮನಸ್ಸಿನಿಂದಲೇ ಮನಸ್ಸಿಲ್ಲಾಂದರೆ ಜ್ಞಾನ ಆಗೋದು ಹೇಗೆ ಹಾಗಾದರೆ ಮನಸ್ಸಿನಿಂದಲೇ ನಾವು ದೇವರನ್ನು ಪರೋಕ್ಷವಾಗಿಯೂ ತಿಳಿಯೋದು ಅಪರೋಕ್ಷವಾಗಿಯೂ ದರ್ಶನ ಮಾಡಿಕೊಳ್ಳೋದು ದೇವರ ಅಭಿವ್ಯಕ್ತಿಗೆ ಕಾರಣವಾಗತ್ತೆ ಎರಡು ವ್ಯತ್ಯಾಸ ಗೊತ್ತಾಯ್ತಲ್ಲ ಮನಸ್ಸಿನಲ್ಲಿ ತನ್ನ ವಿಶಿಷ್ಟ ಶಕ್ತಿಯನ್ನು ದೇವರು ಅಭಿವ್ಯಕ್ತಗೊಳಿಸಿದ್ದಾನೆ ಅದಕ್ಕೆ ಮನಸ್ಸು ಇಷ್ಟೋ ಅದ್ಭುತ ಕಾರ್ಯವನ್ನು ಮಾಡುತ್ತದೆ ಅನ್ನುವುದಕ್ಕೆ ದೇವರ ವ್ಯಕ್ತಿ ಸ್ಥಾನ ಇನ್ನೊಂದು ಈ ಮನಸ್ಸು ದೇವರನ್ನು ತಿಳಿಯುವುದಕ್ಕೆ ಸಾಧನವಾಗತ್ತೆ ಅವನ ಅಭಿವ್ಯಕ್ತಿಗೆ ಆದ್ದರಿಂದ ವ್ಯಕ್ತಿ ಸ್ಥಾನ ಅದರಂತೆ ವೇದಗಳು ವೇದಗಳಲ್ಲಿ ಅದ್ಭುತವಾದ ಶಕ್ತಿಯನ್ನು ದೇವರು ವ್ಯಕ್ತ ಮಾಡುವುದಲ್ಲದೆ ವೇದಗಳಿಂದ ದೇವರನ್ನು ನಾವು ತಿಳಿಯುತ್ತೇವೆ ಆದ್ದರಿಂದ ವೇದಗಳು ವ್ಯಕ್ತಿಸ್ಥಾನ ಈ ರೀತಿಯಾಗಿ ಎರಡು ಅಭಿಪ್ರಾಯದಲ್ಲಿ ವ್ಯಕ್ತಿಸ್ಥಾನ ಅನ್ನುವುದರ ವಿವರಣೆಯನ್ನು ನಾವು ತಿಳಿಯಬೇಕು ಇದಾದ ಮೇಲೆ ಯಥಾನಲಃ ಸ್ವೇ ಅಥವಾ ಖೇ ಪಾಠ ಇದೆ ಯಥಾನಲ ಸ್ವೇ ನಿಲಬಂಧು ರೂಷ್ಮ ತಥೈವ ಮೇ ವ್ಯಕ್ತಿ ರಿಯಂಹಿವಾಣಿ ಅದರಲ್ಲಿಯೂ ವಿಶೇಷವಾಗಿ ವೇದಗಳು ನನಗೆ ವ್ಯಕ್ತಿಸ್ಥಾನ ಅಂತ ಮತ್ತೆ ಅದನ್ನು ಹೇಳ್ತಾನೆ ಉಳಿದೆಲ್ಲ ವ್ಯಕ್ತಿಸ್ಥಾನಗಳಲ್ಲಿ ವೇದ ಇದು ವಿಶೇಷವಾಗಿ ನನ್ನ ವ್ಯಕ್ತಿಸ್ಥಾನ ಅದರೊಳಗೂ ನಮ್ಮೆಲ್ಲರಿಗೂ ವ್ಯಕ್ತಿಸ್ಥಾನವಾದರೂ ನನಗೆ ವಿಶೇಷವಾಗಿ ವ್ಯಕ್ತಿಸ್ಥಾನ ಯಾವುದು ಯಾರಿಗೆ ಎರಡರಲ್ಲಿಯೂ ವಿಶೇಷ ಬ್ರಹ್ಮದೇವರು ಲಕ್ಷ್ಮೀದೇವಿ ನಾನು ಈ ಮೂವರಿಗೂ ಕೂಡ ಮನಸ್ಸು ವೇದಗಳು ಹಾಗೂ ಇನ್ನಿತರ ವಸ್ತುಗಳೆಲ್ಲ ವ್ಯಕ್ತಿಸ್ಥಾನಗಳಾಗಿವೆ ಅದರಲ್ಲಿಯೂ ವೇದಗಳು ನಮಗೆ ವಿಶೇಷ ವ್ಯಕ್ತಿಸ್ಥಾನ ನಮಗೆ ಅನ್ನುವುದರೊಳಗೂ ನನಗೆ ಇನ್ನೂ ವಿಶೇಷವಾಗಿ ವ್ಯಕ್ತಿಸ್ಥಾನ ಏನು ಹೀಗಂದರೆ ಟೀಕಾಕೃತ್ಪಾದರು ಪ್ರಾರಂಭದಲ್ಲಿ ಸುಧಾ ಗ್ರಂಥದಲ್ಲಿ ತಿಳಿಸಿಕೊಡ್ತಾರಲ್ಲ ಹಾಗೆ ಅಖಿಲ ವೇದಾರ್ಥತ್ವ ಮತ್ತು ವೇದಗಳಿಂದ ಪರಮ ಮುಖ್ಯವೃತ್ತಿಯ ಪ್ರತಿಪಾದ್ಯತ್ವ ಇವುಗಳೆರಡೂ ಭಗವಂತನಿಗೆ ಇದೆ ಹೊರತು ಲಕ್ಷ್ಮೀದೇವಿನ ಬ್ರಹ್ಮದೇವರಿಗೂ ಇಲ್ಲ ವೇದಗಳು ಬ್ರಹ್ಮದೇವರನ್ನೂ ಅನಂತ ವೇದ ಪ್ರತಿಪಾದ್ಯರು ಬ್ರಹ್ಮದೇವರು ವಾಯುದೇವರು ಲಕ್ಷ್ಮೀದೇವಿಯೂ ಅನಂತ ವೇದ ಪ್ರತಿಪಾದ್ಯಳು ಆದರೆ ಸರ್ವವೇದ ಪ್ರತಿಪಾದ್ಯರಲ್ಲ ಅನಂತ ಬೇರೆ ಸರ್ವ ಬೇರೆ ಪುರುಷ ಸೂಕ್ತ ಮೊದಲಾದ ಪರಮಾತ್ಮನಲ್ಲಿಯೇ ಪ್ರಸಿದ್ಧವಾದಂತಹ ಏನು ವಾಕ್ಯಗಳಿವೆ ಸೂಕ್ತಗಳಿವೆ ಅವುಗಳನ್ನು ಬಿಟ್ಟು ಇನ್ನುಳದ ವೇದಗಳಿಂದ ಲಕ್ಷ್ಮೀನಾರಾಯಣ ಪ್ರತಿಪಾದ್ಯರು ಲಕ್ಷ್ಮೀನಾರಾಯಣರ ಇಬ್ಬರ ಸೂಕ್ತಗಳನ್ನೂ ಬಿಟ್ಟು ವಿಷ್ಣು ಸೂಕ್ತ ಶ್ರೀ ಸೂಕ್ತಾದಿಗಳನ್ನು ಬಿಟ್ಟು ಇನ್ನಿತರ ಅನಂತ ವೇದಗಳಿಂದ ಪ್ರತಿಪಾದ್ಯರು ಬ್ರಹ್ಮದೇವರು ಅಂತೂ ಸರ್ವ ಪ್ರತಿಪಾದ್ಯರಲ್ಲ ವಾಯುದೇವರು ಬ್ರಹ್ಮದೇವರಾಗಲಿ ಲಕ್ಷ್ಮೀದೇವಿಯಾಗಲಿ ಹೋಗಲಿ ಯಾವ ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೋ ಆ ವೇದಗಳಲ್ಲಿಯೂ ಪರಮ ಪ್ರತಿಪಾದ್ಯರಲ್ಲ ಆ ಎಲ್ಲ ಶಬ್ದಗಳ ಪರಮ ಭಗವಂತನಲ್ಲಿ ಇದೆ ಅರ್ಥಾತ್ ಆ ವೇದಗಳು ವಿಶೇಷವಾಗಿ ಏನು ಗುಣಗಳನ್ನು ಹೇಳ್ತವೆ ಆ ಗುಣಗಳು ಉದಾಹರಣೆಗೆ ವೇದದಲ್ಲಿ ಜ್ಞಾನವನ್ನು ವರ್ಣನೆ ಮಾಡಿದ್ದಾರೆ ಬಹಳ ಜ್ಞಾನ ಇದ್ದವನು ಅಂತ ಹೇಳಿದ್ದಾರೆ ಜ್ಞಾನ ಇದ್ದವನು ಅಂದರೆ ವಾಯುದೇವರು ಆಗ್ತಾರೆ ಬ್ರಹ್ಮದೇವರು ಆಗ್ತಾರೆ ಲಕ್ಷ್ಮೀನಾರಾಯಣ ಎಲ್ಲರೂ ಆಗ್ತಾರೆ ಆದರೆ ಅನಂತ ಜ್ಞಾನ ಸ್ವತಂತ್ರವಾದ ಅನಂತವಾದ ನಿಸ್ಸೀಮವಾದ ಜ್ಞಾನ ದೇವರಲ್ಲಿದೆ ಇವರಲ್ಲಿ ಸ್ವಲ್ಪ ಕಡಿಮೆ ಇದೆ ಹಾಗಾದರೆ ಆ ಜ್ಞಾನ ಉಳ್ಳವನು ಅಂತನ್ನುವ ಶಬ್ದದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ದೇವರಾಗ್ತಾನೆ ಇವರು ಸಾಮಾನ್ಯವಾಗಿ ಆಗ್ತಾರೆ ಹಾಗಾದರೆ ವ್ಯಕ್ತಿ ಸ್ಥಾನ ನನ್ನ ವಿಶೇಷವಾದ ಮಹಿಮೆಯನ್ನು ತಿಳಿಸುವುದಕ್ಕೆ ವೇದಗಳು ಹೊರಟಿವೆಯೇ ಹೊರತು ಲಕ್ಷ್ಮೀ ಬ್ರಹ್ಮರ ವಾಯುದೇವರ ಮಹಿಮೆಯನ್ನು ತಿಳಿಸ್ತದೆ ಸ್ವಲ್ಪ ಕಡಿಮೆ ತತ್ರೀ ವಿಶೇಷತೋ ಭಗವತಃ ವ್ಯಕ್ತಿ ಸ್ಥಾನಮ್ ಇತ್ಯ ಯಥಾನಲಹ ಇತಿ ಅದಕ್ಕೆ ಈ ಎರಡನೇ ಶ್ಲೋಕದಲ್ಲಿ ಮತ್ತೆ ಅದನ್ನು ದೇವರು ಸ್ಪೆಷಲ್ಲಾಗಿ ಹೇಳ್ತಾ ಮೇ ಅಂದ್ಬಿಟ್ಟ ನಮ್ಮೆಲ್ಲರ ಅನ್ನೋದನ್ನು ತೆಗೆದುಬಿಟ್ಟ ನನ್ನ ಅಂದ ಹಾಗಾದರೆ ಇನ್ನೀರುಳು ಇನ್ನುಳಿದವರಿಗೆ ವೇದಗಳು ವ್ಯಕ್ತಿಸ್ಥಾನ ಅಲ್ಲ ಅಂತ ಭಾವಿಸಬೇಡಿ ವಿಶೇಷತಃ ಅಲ್ಲ ಅಂತ ಶ್ರೀಮದಾಚಾರ್ಯರು ಹೇಳಿದರು ಉದಾಹರಣೆ ಏನು ಅಂದರೆ ಅಗ್ನಿ ಇರುತ್ತದೆ ಅಗ್ನಿಗೆ ಗೆಳೆಯ ಗಾಳಿ ಯಥಾನಲಹ ಸ್ವೇ ದಾರುಣಿ ಒಂದು ಕಟ್ಟಿಗೆ ಇರ್ತದೆ ಅರಣ್ಯ ಕಟ್ಟಿಗೆ ಅದರೊಳಗೆ ಅಗ್ನಿ ಇರ್ತದೆ ಆದರೆ ಆ ಅಗ್ನಿ ಒಳಗಿದ್ದರೂ ಮಥನ ಮಾಡಿದರೆ ಹೊರಗೆ ಬರ್ತದಿಲ್ಲದೆ ಇದ್ರೆ ಬರೋದಿಲ್ಲ ಸ್ವೇದಾರುಣಿ ಅನಿಲ ಬಂಧು ಊಷ್ಮಾ ಅನಲಹ ತನಗೆ ಅಧಿಷ್ಠಾನವಾದ ಕಟ್ಟಿಗೆಯಲ್ಲಿ ಗಾಳಿಯ ಗೆಳೆಯ ಅಂತನಿಸಿಕೊಂಡ ಊಷ್ಮಾ ಬಿಸಿಯಾದ ಅನಲಹ ಅಗ್ನಿಯು ಅಧಿಮಥ್ಯಮಾನ ಅಣುಪ್ರಜಾತಃ ಮಥನ ಮಾಡಿದಾಗ ಸಣ್ಣ ಕಿಡಿ ಹಾರುತ್ತದೆ ಮೊದಲು ಅಷ್ಟಕ್ಕೆ ಬಿಟ್ಬಿಟ್ರೆ ಆರಿ ಹೋಗ್ತದೆ ಹವಿಷ ಸಮಿಧ್ಯತೆ ಸ್ವಲ್ಪ ತುಪ್ಪ ಹಾಕಿದರೆ ಅದು ಬೆಳೀತದೆ ಮಥನ ಮಾಡಿದಾಗ ಸ್ವಲ್ಪ ಪ್ರಾರಂಭ ಆಗ್ತದೆ ಕಿಡಿ ಬರ್ತದೆ ಆಗಲೇ ಅದಕ್ಕೆ ಹವಿಸ್ಸನ್ನು ಹಾಕ್ತಾ ಹಾಕ್ತಾ ಹೋದ ಹಾಗೆ ದೊಡ್ಡ ಅಗ್ನಿ ಆಗ್ತದೆ ಯಜ್ಞದ ಪ್ರಸಂಗದಲ್ಲಿ ಹಾಗೆ ವೇದಗಳು ಹಾಗೆ ಸುಮ್ಮನೆ ಸ್ವಲ್ಪ ವೇದಗಳ ಶ್ರವಣ ಆಗ್ತದೆ ಗುರುಮುಖದಿಂದ ಸಾಮಾನ್ಯವಾಗಿ ವೇದಾರ್ಥಗಳ ಪ್ರವಚನವನ್ನು ಮಾಡ್ತಾರೆ ಸ್ವಲ್ಪ ದೇವರ ಜ್ಞಾನ ಆಗ್ತದೆ ಅಷ್ಟಕ್ಕೆ ಬಿಟ್ಟುಬಿಟ್ರೆ ಗೋವಿಂದ ಹೋಗಿಬಿಡ್ತದೆ ಮತ್ತೆ ಅದನ್ನು ಮತ್ತೆ ಮಥನ ಮಾಡಬೇಕು ಚೆನ್ನಾಗಿ ವೇದಾರ್ಥಗಳನ್ನು ಪೂರ್ಣವಾಗಿ ತಿಳಿದುಕೊಂಡು ಬ್ರಹ್ಮಸೂತ್ರಾದಿಗಳ ಅಧ್ಯಯನ ಮಾಡಿ ಅದನ್ನು ಚೆನ್ನಾಗಿ ಚಿಂತನ ಮಥನ ಮಾಡಿ ಮಾಡಿ ಮಾಡಿದರೆ ಆಗ ನಿಜವಾಗಿ ಆ ವೇದದಲ್ಲಿ ಅಡಗಿದ ಭಗವಂತನೆಂಬ ಅಗ್ನಿಯ ಅಭಿವ್ಯಕ್ತಿ ನಮಗೆ ಚೆನ್ನಾಗಿ ಆಗುತ್ತೆ ಹೇಗೆ ಮಥನ ಮಾಡಿದಾಗ ಸ್ವಲ್ಪ ಕಾಣಿಸಿಕೊಂಡು ಹವಿಸು ಹಾಕಿದಾಗ ವಿಶೇಷವಾಗಿ ಬೆಳೆದು ನಿಲ್ಲತ್ತೆ ಅಗ್ನಿ ಹಾಗೆ ವೇದಗಳನ್ನು ಶ್ರವಣ ಮಾಡಿದಾಗ ಸ್ವಲ್ಪ ತಿಳಿದು ಬ್ರಹ್ಮಸೂತ್ರಾದಿಗಳಿಂದ ಚೆನ್ನಾಗಿ ಅದನ್ನು ಮಥನ ಮಾಡಿದರೆ ವಿಶೇಷವಾಗಿ ವೇದಗಳಿಂದ ನಾನು ತಿಳಿದು ಬರ್ತೇನೆ ಆದ್ದರಿಂದ ಅಗ್ನಿಗೆ ಕಟ್ಟಿಗೆ ಹೇಗೆ ಒಂದು ಅಭಿವ್ಯಕ್ತಿಗೆ ಸ್ಥಾನವೋ ಹಾಗೆ ನನಗೆ ವೇದಗಳು ಅಭಿವ್ಯಕ್ತಿಗೆ ಸ್ಥಾನವಾಗಿವೆ ಯಥಾನಲಸ್ವೇ ನಿಲಬಂಧು ರೂಕ್ಷ್ಮ ಇತ್ಯಾದಿಯಾಗಿ ಹೇಳಿದರು ಎಂ ಗತಿ ಕರ್ಮ ರತಿರ್ವಿಸರ್ಗೋ ಘ್ರಾಣೋ ರಸೋ ದೃಕ್ಸ್ಪರ್ಶ್ರ ಸಂಕಲ್ಪ ವಿಜ್ಞಾನಮಥಾಭಿಮಾನ ಸೂತ್ರಂ ರಜ ಸತ್ವತಮೋ ಅದಕ್ಕೆ ಹೇಳಿದೆ ಕೇವಲ ಮನಸ್ಸು ವೇದಗಳು ಅಂತ ಮಾತ್ರ ತಿಳಿಯಬೇಡಿ ಇವುಗಳೆಲ್ಲವೂ ಭಗವಂತನಿಗೆ ಮೂರು ಜನರಿಗೆ ಬ್ರಹ್ಮವಾಯುದೇವರು ಲಕ್ಷ್ಮೀ ಹಾಗೂ ಭಗವಂತ ಈ ಮೂವರಿಗೂ ಅಭಿವ್ಯಕ್ತಿಯ ಸ್ಥಾನಗಳು ಇನ್ನೂ ಗತಿಹಿ ಎರಡೂ ಅರ್ಥ ಇಲ್ಲಿ ಗತಿಹಿ ಅಂದರೆ ಗತಿಹಿ ಅಂದರೆ ಗಮನ ಅಥವಾ ಗಮನ ಸಾಧನವಾದ ಪಾದ ಎಂಬ ಇಂದ್ರಿಯ ಗಮ್ಯತೆ ಅನಯ ಅಥವಾ ಉಪಲಕ್ಷಣತೆಯ ಇಂದ್ರಿಯವನ್ನು ತಗೊಳ್ಳಬಹುದು ಎರಡೂ ರೀತಿ ವ್ಯಾಖ್ಯಾನಕಾರರ ಅಭಿಪ್ರಾಯ ಒಟ್ಟು ತಾತ್ಪರ್ಯ ಎರಡನ್ನೂ ತೆಗೆದುಕೊಳ್ಳಬೇಕು ನಾವು ನಡೀತೇವೆ ಆ ಪಾದ ಎಂಬ ಇಂದ್ರಿಯ ಇದೆ ಆ ಪಾದ ಎಂಬ ಇಂದ್ರಿಯದಿಂದ ಗಮನ ಎಂಬ ಕ್ರಿಯೆ ಆಗತ್ತೆ ಇವೆಲ್ಲವೂ ದೇವರ ಅಭಿವ್ಯಕ್ತಿಗೆ ಸ್ಥಾನಗಳೇ ದೇವರು ತನ್ನ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನು ನಮ್ಮ ಇಂದ್ರಿಯದಲ್ಲಿ ಇಟ್ಟಿದ್ದಾನೆ ಪಾದೇಂದ್ರಿಯದಲ್ಲಿ ಎಲ್ಲ ಇಂದ್ರಿಯಗಳಲ್ಲಿಯೂ ಅದು ಚಕ್ಷುರಿಂದ್ರಿಯ ಆಗಿರ್ಬೋದು ತೊಗಿಂದ್ರಿಯ ಆಗಿರ್ಬೋದು ಘ್ರಾಣೇಂದ್ರಿಯ ರಸನೇಂದ್ರಿಯ ಆ ಇಂದ್ರಿಯಗಳನ್ನು ದೇವರು ಕೊಟ್ಟು ಆ ವಸ್ತುಗಳನ್ನು ಗ್ರಹಣ ಮಾಡುವ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಅವುಗಳಲ್ಲಿ ಇಟ್ಟಿದ್ದಾನೆ ಅನ್ನೋದಕ್ಕೆ ಅವುಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತದೆ ನಮಗೇನು ಅರ್ಥ ಆಗುತ್ತೆ ಇಂದ್ರಿಯಗಳಿವೆ ಉಪಯೋಗ ಮಾಡಿಕೊಳ್ತೇವೆ ಕೆಲಸ ನಡೆದಿದೆ ಇಷ್ಟೇ ಹೊರತು ಇಂದ್ರಿಯ ಎಲ್ಲಿದೆ ಹೇಗಿದೆ ಅದರಲ್ಲಿರುವ ಶಕ್ತಿ ಏನು ಯಾವ ರೀತಿಯಾಗಿ ಅದು ಕಾರ್ಯಕಾರಿಯಾಗತ್ತೆ ಯಾವುದು ನಮಗೆ ಗೊತ್ತಿಲ್ಲ ಗೊತ್ತೇ ಇಲ್ಲ ಅಂದಮೇಲೆ ನಾವು ಮಾಡೋದೇನು ಕೇವಲ ಉಪಯೋಗ ಮಾತ್ರ ಅದರ ನಮಗಿದೆ ಆದರೆ ನಿಜವಾಗಿ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಆ ಇಂದ್ರಿಯಗಳಿಂದ ಆಗುವ ಕಾರ್ಯಗಳಲ್ಲಿ ದೇವರು ತಾನಿದ್ದು ಆ ವಿಶಿಷ್ಟವಾದ ಸಾಧನೆಯನ್ನು ಮಾಡಿಸ್ತಾನೆ ಆದ್ದರಿಂದ ಪರಮಾತ್ಮನ ಸಾಮರ್ಥ್ಯಕ್ಕೆ ಸಾಮರ್ಥ್ಯದ ಅಭಿವ್ಯಕ್ತಿಗೆ ಒಂದು ಅಧಿಷ್ಠಾನಗಳಿವು ಇಲ್ಲಿಯೂ ಎರಡರ್ಥ ತಿಳಿದುಕೊಳ್ಬೋದು ದೇವರು ತನ್ನ ಸಾಮರ್ಥ್ಯವನ್ನು ಇಲ್ಲಿ ಅಭಿವ್ಯಕ್ತಗೊಳಿಸ್ತಾನೆ ಅನ್ನೋದು ಒಂದು ಇವುಗಳಿಂದ ನಾವು ದೇವರನ್ನು ತಿಳಿಯಬಹುದು ಅನ್ನೋದು ಮತ್ತೊಂದು ಅಲ್ಲ ಇವುಗಳಿಂದ ದೇವರನ್ನು ಹೇಗೆ ತಿಳಿಯಲಿಕ್ಕೆ ಬರ್ತದೆ ಮನಸ್ಸಿನಿಂದ ದೇವರನ್ನು ತಿಳಿಯಬಹುದು ವೇದಗಳಿಂದ ತಿಳಿಯಬಹುದು ಇವುಗಳಿಂದ ಹೇಗೆ ಅಂದರೆ ಸಾಕ್ಷಾತ್ ತಿಳಿಯಲಿಕ್ಕಾಗದೇ ಇದ್ದರೂ ಪರಂಪರೆಯ ತಿಳಿಯಬಹುದು ದೇವರ ತಿಳುವಳಿಕೆಗೆ ಪರಂಪರೆಯ ಇವುಗಳು ಸಾಧನವಾಗುತ್ತೆ ಕಾಲು ಪ್ರದಕ್ಷಿಣೆ ಹಾಕಿ ಯಾತ್ರೆಯನ್ನು ಮಾಡಿ ಈ ಮೂಲಕ ಪ್ರದಕ್ಷಿಣ ನಮಸ್ಕಾರಾದಿಗಳಿಂದ ಯಾತ್ರಾದಿಗಳಿಂದ ಪುಣ್ಯವನ್ನ ಗಳಿಸಿ ಆ ಪುಣ್ಯದಲ್ಲಾ ಬಲದಿಂದ ಗುರುಗಳ ಸಮಾಗಮ ಗುರುಗಳ ಉಪದೇಶವನ್ನ ಪಡೆದು ಭಗವಂತನನ್ನು ತಿಳಿಯಬಹುದು ಅಂದರೆ ಕಾಲು ದೇವರನ್ನು ತಿಳಿಯೋದಕ್ಕೆ ಸಾಧನ ಆಯಿತೋ ಇಲ್ಲ ವ್ಯಕ್ತಿ ಸ್ಥಾನ ಭಗವಂತನ ಅಭಿವ್ಯಕ್ತಿಗೆ ದೂರದಿಂದ ಕಾಲು ಒಂದು ಉಪಯೋಗಕ್ಕೆ ಬಿತ್ತು ಅದರಂತೆ ಕೈ ಕೈಯಿಂದ ದೇವರ ಪೂಜೆಯನ್ನು ಮಾಡ್ತೇವೆ ಪೂಜೆ ಮಾಡೋದರಿಂದ ಪುಣ್ಯ ಬರ್ತದೆ ಪುಣ್ಯ ಬರೋದರಿಂದ ದೇವರನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತದೆ ಕೈಯಿಂದ ಪುಸ್ತಕ ಹಿಡಿದುಕೊಂಡು ಓದ್ತೇವೆ ಒಂದೇ ಎರಡೇ ಸತ್ಕಾರ್ಯಗಳಿಂದ ಸತ್ಕಾರ್ಯಗಳನ್ನು ನಮ್ಮ ಕೈಯಿಂದ ಮಾಡಿ ಪುಸ್ತಕ ತೆಗೆದು ಗುರುಗಳಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಆ ಎಲ್ಲ ಪುಣ್ಯಗಳಿಂದ ನಾವು ಜ್ಞಾನವನ್ನು ಪಡಿತೇವಲ್ಲ ಹಾಗಾಗಿ ಕೈಯೂ ಸರಿ ಕಾಲೂ ಸರಿ ಇಷ್ಟೇಕೆ ಮಲಮೂತ್ರ ವಿಸರ್ಜನಾದಿಗಳನ್ನು ಮಾಡುವಂತಹ ಉಪಸ್ಥೇಂದ್ರಿಯ ಪಾಯು ಇವುಗಳು ಕೂಡ ಭಗವಂತನ ಜ್ಞಾನಕ್ಕೆ ಸಾಧನವೇ ಅವಸರ ಆಯಿತು ಹೊರಗೆ ಹೋಗೋದೇ ಇಲ್ಲ ಮೂತ್ರ ಮಲ ಅಂದರೆ ಏನು ಪಾಠಕ್ಕೂ ಲಕ್ಷಣ ಬರೋದಿಲ್ಲ ಸುಮ್ಮನೆ ಕೂತಿರ್ತಾನ ಹಾಗೆ ಅವಸರದಿಂದ ಅದರ ವರ್ಣನೆ ನಾನೇನು ಮಾಡಬೇಕಾಗಿಲ್ಲ ಗಮನಕ್ಕೆ ಬರೋದಿಲ್ಲ ಹಾಗಾದರೆ ಚೆನ್ನಾಗಿ ಶಾಸ್ತ್ರಗಳು ಅರ್ಥ ಆಗಬೇಕು ಪೂಜೆ ಮಾಡಬೇಕಾದರೆ ಏಕಾಗ್ರವಾದ ಮನಸ್ಸಿರಬೇಕು ಅಂದರೆ ಮಲಮೂತ್ರಗಳ ವಿಸರ್ಜನೆ ಸ್ವಚ್ಛ ಆಗಬೇಕು ಆ ಇಂದ್ರಿಯಗಳ ಉಪಕಾರ ಬಹಳ ಇದೆ ಎಲ್ಲರೂ ಬೈತಾರದಕ್ಕೆ ಹೇಯವಾದ ಇಂದ್ರಿಯಾ ತುಚ್ಛ ಇಂದ್ರಿಯ ಅಂತ ಆದರೆ ಮಲಮೂತ್ರ ವಿಸರ್ಜನೆ ಆಗ್ತದೆ ಅಂಥೇಳಿ ನಿಶ್ಚಿಂತವಾಗಿ ಪೂಜಾ ಮಾಡಬಹುದು ಪಾಠ ಪ್ರವಚನ ಮಾಡಬಹುದು ಪಾಠ ಪ್ರವಚನ ಮಾಡಿದರೆ ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಆ ಇಂದ್ರಿಯಗಳು ದೂರದಿಂದ ದೇವರ ವ್ಯಕ್ತಿಗೆ ಸ್ಥಾನ ಆದವು ಅದನ್ನ ಹೇಳ್ತಾರೆ ಗತಿ ಪಾದ ಕರ್ಮ ಅಂದರೆ ಕರ್ಮ ಅಂದರೆ ಕರ್ಮೇಂದ್ರಿಯ ಹಸ್ತ ರತಿಹಿ ಉಪಸ್ಥೇಂದ್ರಿಯ ವಿಸರ್ಗ ಅಂದರೆ ಪಾಯು ಎಂಬ ಇಂದ್ರಿಯ ಮಲವಿಸರ್ಜನೆಗೆ ಉಪಯೋಗವಾಗುವುದು ಘ್ರಾಣೇಂದ್ರಿಯ ರಸನೇಂದ್ರಿಯ ಇಲ್ಲೆಲ್ಲ ಎರಡೆರಡು ತೆಗೆದುಕೊಳ್ಳ್ರಿ ಘ್ರಾಣೀಂದ್ರಿಯ ಗಂಧ ರಸನೇಂದ್ರಿಯ ರಸ ಚಕ್ಷುರಿಂದ್ರಿಯ ರೂಪ ಸ್ಪರ್ಶೇಂದ್ರಿಯ ಸ್ಪರ್ಶ ಶ್ರವಶ್ರೋತ್ರೇಂದ್ರಿಯ ಹಾಗೂ ಶಬ್ದ ಸಂಕಲ್ಪ ಮನಸ್ಸು ವಿಜ್ಞಾನ ವಿಶಿಷ್ಟವಾದ ಜ್ಞಾನ ಬುದ್ಧಿ ಅಭಿಮಾನ ಅಹಂಕಾರ ಸೂತ್ರ ಅಂದರೆ ಮಹತ್ತತ್ವ ಸೂತ್ರ ಶಬ್ದಕ್ಕೆ ಎದ್ದುಪಿ ವಾಯುದೇವರು ಅರ್ಥ ಇದೆ ಆದರೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ ಇಟ್ಟುಕೊಂಡು ಮಹತ್ವವನ್ನು ತೆಗೆದುಕೊಳ್ಳಬೇಕು ವಾಯುದೇವರು ಹಾಗೆ ಮಹತ್ತತ್ವಕ್ಕೆ ಅಭಿಮಾನಿಗಳಿದ್ದೇ ಇದ್ದಾರೆ ಸೂತ್ರ ಅಂದರೆ ಮಹತ್ತತ್ವ ರಜೋಗುಣ ಸತ್ವಗುಣ ತಮೋಗುಣ ವಿಕಾರ ಅಂದರೆ ಈ ಎಲ್ಲ ತತ್ವಗಳ ವಿಕಾರವಾದ ಬ್ರಹ್ಮಾಂಡ ಇವುಗಳೆಲ್ಲವೂ ಕೂಡ ಭಗವಂತನ ಅಭಿವ್ಯಕ್ತಿಗೆ ಸ್ಥಾನಗಳಾಗಿವೆ ಎರಡು ಅರ್ಥದಲ್ಲಿ ದೇವರು ತನ್ನ ಸಾಮರ್ಥ್ಯವನ್ನು ಇವುಗಳಲ್ಲಿ ವ್ಯಕ್ತ ಅನ್ನೋದಕ್ಕೆ ಇವುಗಳಿಂದ ಅತ್ಯದ್ಭುತವಾದ ಕಾರ್ಯಗಳು ನಡೆಯುತ್ತದೆ ಇವುಗಳ ದ್ವಾರ ನಾವು ದೇವರನ್ನು ತಿಳಿಯಬಹುದು ಈ ಎರಡೂ ಅರ್ಥದಲ್ಲಿ ಇವುಗಳು ದೇವರ ವ್ಯಕ್ತಿ ಸ್ಥಾನ ಆಗಿವೆ ಅಯಂ ಹಿ ಜೀವಸ್ತ್ರವ್ರದಬ್ಜಯೋನಿ ಅವ್ಯಕ್ತ ಏಕೋ ಜಗತಂ ಯಥ್ಯ ವಿಶ್ಲಿಷ್ಟಶಕ್ತಿರ್ಬಹುದೋನಿ ಪ್ರತಿಪದ್ಯ ಅಂ ಹಿ ಜೀವಃ ಜೀವಃ ಅಂದರೆ ಜೀವೋತ್ತಮರಾದ ಜೀವಾಭಿಮಾನಿಗಳಾದಂತಹ ಈ ಬ್ರಹ್ಮದೇವರು ತ್ರಿವೃತ್ರಿವೃತ ಮೂರಿದೆ ಇವರ ಹತ್ರ ಅಂತ ಏನು ಮೂರಿದೆ ಜ್ಞಾನ ಆನಂದ ಬಲ ಎಂಬ ಮೂರು ಗುಣಗಳು ಇವರಲ್ಲಿದೆ ಅಬ್ಜಯೋನಿಹಿ ಇಲ್ಲಿ ವಿಶ್ಲಿಷ್ಟ ಶಕ್ತಿ ಅಂತಂದಿದ್ದಾರೆ ಜಗತ್ತಿಗೆ ಇವರು ಕಾರಣರಾಗಿದ್ದಾರೆ ಅವ್ಯಕ್ತರಾಗಿ ಮತ್ತೇನಾಗಿದೆ ಇಷ್ಟು ಜನ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಇಷ್ಟೆಲ್ಲ ಜಗತ್ತಿನ ಸೃಷ್ಟಿ ಮಾಡಬೇಕು ಅಂದರೆ ದಣದು ದಣದು ದಣದು ಹಣ್ಣಾಗಿ ಹೋಗಿದ್ದಾರೆ ಬ್ರಹ್ಮದೇವರ ಹಣೆ ಬರಹ ಒದ್ದಾಡಿ ಹೋಗಿದ್ದಾರೆ ಏನೇನೇನೇನೂ ಶಕ್ತಿ ಉಳಿದಿಲ್ಲ ಪಾಪ ಹತ್ತು ಬಿಟ್ಟು ಇಪ್ಪತ್ತು ಮಕ್ಕಳಾದರೂ ಅಂದರೆ ಗತಿಯೇನು ತಾಯಂದಿರೋದು ಅಂಥದ್ದು ಇಷ್ಟೆಲ್ಲ ಸಾವಿರ ಸಾವಿರ ಜನರ ಸಾವಿರ ಏನೇ ಅಂತಲಿ ಅನಂತ ಜೀವರಾಶಿಗಳನ್ನು ಹುಟ್ಟಿಸಿದಂತಹ ಬ್ರಹ್ಮದೇವರ ಶಕ್ತಿ ಏನಾಗಿರಬೇಕು ಎಲ್ಲ ಖಾಲಿಯಾಗಿಬಿಟ್ಟಿದೆ ಅಂತ ಅರ್ಥ ಆಗ್ತದೆ ವಿಶ್ಲೇಷ ಶಕ್ತಿ ವಿಶ್ಲೇಷ ಅಂದರೆ ದೂರ ಸರದೋಗಿದೆ ಏನೇನೇನೇನೇನು ಶಕ್ತಿ ಉಳಿದಿಲ್ಲ ನಿರ್ವಿಣ್ಣಾಗಿ ಹೋಗಿದ್ದಾರೆ ಪಾಪ ಅಂತ ಹೀಗೆ ಹೇಳಿದರೆ ನರಕಕ್ಕೆ ಹಾಕ್ತಾರೆ ಅಷ್ಟೇ ಹೀಗೆಲ್ಲ ಮಾತಾಡಿದರೆ ಅವ್ರಿಗೇನೂ ಶಕ್ತಿ ಕಡಿಮೆಯಾಗಿಲ್ಲ ಅಲ್ರಿ ಭಾಗವತಿ ಹೇಳುತ್ತದಲ್ಲ ವಿಶ್ಲಿಷ್ಟ ಶಕ್ತಿ ಅಂದರೆ ವಿಶೇಷೇಣ ಶ್ಲಿಷ್ಟ ಶಕ್ತಿ ಅಂತಾರೆ ಆಚಾರ್ಯರು ವಿಶ್ಲೇಷ ಹೊಂದಿದೆ ಅಂದರೆ ದೂರ ಸರಿದಿದೆ ಅಂತ ಅರ್ಥ ಅಲ್ಲ ಶ್ಲೇಷ ಅಂದರೆ ಸಂಬಂಧ ವಿಶೇಷೇಣ ಶ್ಲೇಷ ವಿಗತವಾದ ಶ್ಲೇಷ ಅಲ್ಲ ವಿಶೇಷೇಣ ಶ್ಲೇಷ ಅವರ ಸಾಮರ್ಥ್ಯ ಏನೇನೇನೇನೂ ಕಡಿಮೆ ಆಗಿಲ್ಲ ದೇವರ ಅನುಗ್ರಹದಿಂದ ಬ್ರಹ್ಮದೇವರಿಗೆ ಕಡಿಮೆ ಆಗಿಲ್ಲ ಅಂದರೆ ಇನ್ನು ದೇವರಿಗಂತೂ ಪ್ರಶ್ನೆಯೇ ಇಲ್ಲ ಅನಪಗತ ಸಾಮರ್ಥ್ಯ ಅಂತ ಎಷ್ಟು ವಿರುದ್ಧ ಅರ್ಥ ಆಗ್ತದೆ ನೋಡಿ ಸಾಮಾನ್ಯ ಸಂಸ್ಕೃತದ ಪರಿಚಯ ಇದ್ದರೆ ವಿಶ್ ಸಂಶ್ಲಿಷ್ಟ ವಿಶ್ಲಿಷ್ಟ ಅಪೋಸಿಟ್ ಶಬ್ದ ಸಂಶ್ಲಿಷ್ಟ ಅಂದರೆ ಇದ್ದದ್ದು ವಿಶ್ಲಿಷ್ಟ ಅಂದರೆ ದೂರ ಹೋದದ್ದು ಅಲ್ಲ ವಿಶೇಷಣ ಶ್ಲಿಷ್ಟವಾದ ಶಕ್ತಿ ಉಳ್ಳವರು ಅಂತ ಅನಪಗತ ಸಾಮರ್ಥ್ಯ ಉದಾಹರಣೆ ಏನು ಕೊಟ್ಟಿದೆ ಭಾಗವತ ಅಂದರೆ ಬೀಜಗಳು ಯೋನಿಯನ್ನು ಹೊಂದಿದಾಗ ಹೇಗೆ ಬಹುರೂಪವನ್ನ ತಾಳತ್ತು ಹಾಗೆ ಅಂತ ಯೋನೀಂದ್ರ ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಆಚಾರ್ಯರು ಅರ್ಥ ಬರೀತಾರೆ ಯೋನೀಂದ್ರೆ ಭೂಮಿ ಯಥಿವ ಕಲಮಾಧಿಬೀಜಂ ಭೂಮೌ ಉಕ್ತ ಬಹ್ವಂಕುರಂ ಭವತಿ ಪರಮಾತ್ಮ ಅನುಗೃಹೀತೋ ಬ್ರಹ್ಮ ಅಹಂಕಾರಾದಿಷು ಬಹುಧಾ ವ್ಯಕ್ತಿ ಭವತಿ ನೋಡಿ ಒಬ್ಬ ರೈತ ಆ ಭತ್ತದ ಬೀಜವನ್ನು ಹಾಕ್ತಾನೆ ಕಲಮ ಬೀಜವನ್ನು ಭತ್ತವನ್ನು ಹಾಕ್ತಾನೆ ನೀರು ಸುರಿತಾನೆ ಸುರಿದ ಮೇಲೆ ಆ ಬೀಜದಿಂದ ಒಂದು ಅಂಕುರ ಬರ್ತದೆ ಆ ಅಂಕುರ ಬಂದ ಮೇಲೆ ಅದಕ್ಕೆ ಮತ್ತೆ ಭತ್ತಗಳಾಗ್ತವೆ ಅನೇಕ ಭತ್ತಗಳು ಬರ್ತವೆ ಹಾಕಿದ್ದು ಒಂದೇ ಬೀಜ ಒಂದೇ ಬೀಜದಿಂದ ಒಂದೇ ಬೀಜ ಬರೋದಾದರೆ ಯಾರು ಹಾಕ್ತಾರೆ ಹಾಕೋದೇ ಇಲ್ಲ ವೇಸ್ಟ್ ಅಲ್ಲ ಅದು ಹಾಗಾದರೆ ಅದರಿಂದ ಅನೇಕ ಬೀಜಗಳು ನೂರಾರು ಬೀಜಗಳು ಬರ್ತದೆ ಆ ಬೀಜಗಳನ್ನು ಬಿತ್ತಿದರೆ ನೂರಾರು ಅಂಕುರಗಳು ಬರ್ತದೆ ಹಾಗಾದರೆ ಒಂದೇ ಬೀಜ ಅನೇಕ ಅಂಕುರಗಳನ್ನು ಹುಟ್ಟಿಸಿದಂತಾಯಿತು ಇಲ್ಲದಿದ್ದರೆ ಒಂದು ಬೀಜದಿಂದ ಒಂದು ಅಂಕುರ ಹುಟ್ಟುತ್ತದೆ ಬಖವಂಕುರ ಅಂತ ಹೇಗಂದರು ಅಂತ ಪ್ರಶ್ನೆ ಬರ್ತದೆ ಬ ಡೈರೆಕ್ಟ್ ಬಖವಂಕುರ ಅಲ್ಲ ಒಂದು ಬೀಜದಿಂದ ಒಂದೇ ಅಂಕುರ ಆ ಅಂಕುರದಿಂದ ಅನೇಕ ಬೀಜಗಳು ಆ ಬೀಜಗಳಿಂದ ಬಹುಂಕುರ ಹಾಗಾದರೆ ಅಂಥತೆಗುತ್ತೆ ಒಂದು ಬೀಜದಿಂದ ಬಹುಂಕುರಗಳು ಬಂದಾಗ ಆಯ್ತಲ್ಲ ಈ ಅರ್ಥದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾ ಹಾಗೆ ಬ್ರಹ್ಮದೇವರು ಒಬ್ಬರೇ ಆ ಒಬ್ಬರೇ ಬ್ರಹ್ಮದೇವರು ಬೀಜ ಇದ್ದ ಹಾಗೆ ಈ ಪ್ರಕೃತಿ ಮಹತ್ತತ್ವ ಅನ್ನುವಂತಹ ಏನೊಂದು ಭೂಮಿ ಇದೆ ಅಲ್ಲಿ ಆ ಬ್ರಹ್ಮದೇವರನ್ನು ದೇವರು ಬಿತ್ತಿದ ಅರ್ಥಾತ್ ಬ್ರಹ್ಮದೇವರನ್ನು ನಿಮಿತ್ತ ಮಾಡಿಕೊಂಡು ಉಪಾದಾನ ಅಲ್ಲ ಅವರು ಆ ಬ್ರಹ್ಮದೇವರನ್ನು ನಿಮಿತ್ತ ಮಾಡಿ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಮಹತ್ತತ್ವವನ್ನು ಉಪಾದಾನ ಮಾಡಿಕೊಂಡು ಅದರಿಂದಲೇ ಅಹಂಕಾರ ತತ್ವ ಬಂತು ತದಭಿಮಾನಿ ಗರುಡಶೇಷರು ರುದ್ರಾದಿಗಳ ದೇಹ ಬಂತು ಆಮೇಲೆ ಹಾಗೇನೆ ಬೆಳೆದು ಬೆಳೆದು ಪಂಚಮಹಾಭೂತಗಳು ತದಭಿಮಾನಿ ದೇವತೆಗಳು ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗಿನ ಎಲ್ಲ ವಸ್ತುಗಳು ಆ ಮಹತ್ತತ್ವದಿಂದಲೇ ಬಂತು ಒಂದೇ ಬೀಜ ನೂರಾರು ಅಂಕುರಗಳಾಗುವಂತೆ ಒಂದೇ ಮಹತ್ತತ್ವ ಸಾವಿರ ಸಾವಿರ ಅನಂತ ಪದಾರ್ಥಗಳ ರೂಪದಲ್ಲಿ ವಿಕಾರ ಹೊಂದಿದೆ ಜಡ ಚೇತನರಾದ ಒಬ್ಬರೇ ಬ್ರಹ್ಮದೇವರನ್ನು ನಿಮಿತ್ತ ಮಾಡಿಕೊಂಡು ಅನಂತ ಜೀವರಾಶಿಗಳನ್ನು ದೇವರು ದೇಹ ಸಂಬಂಧ ರೂಪವಾದ ಸೃಷ್ಟಿಯನ್ನು ಕೊಟ್ಟು ಹುಟ್ಟಿಸಿದ್ದಾನೆ ಅರ್ಥವಾಯಿತೆ ಅದಕ್ಕೆ ಪ್ರಮಾಣ ಕೊಡ್ತಾರೆ ಶ್ರೀಮದಾಚಾರ್ಯರು ಸುಪರ್ಣಶೇಷ ರುದ್ರಾದಿ ಪ್ರಸೂತಿ ಚತುರ್ಮುಖ ಪರಮಾತ್ಮಾನುಗೃಹೀತಃ ಬ್ರಹ್ಮ ಅಂಕುರಾದಿಶು ಅಹಂಕಾರಾದಿಶು ಬಹುದ್ಯಕ್ತಿ ಭವತಿ ಇಂದ್ರು ಅಲ್ಲೆಲ್ಲ ಕಡೆಗೂ ಕೂಡ ಬ್ರಹ್ಮದೇವರು ಇದ್ದಾರೆ ಮತ್ತೆ ಬ್ರಹ್ಮದೇವರು ಅಹಂಕಾರವನ್ನು ಹುಟ್ಟಿಸಿದರು ಅಲ್ಲಿ ಗರುಡಶೇಷರುದ್ರರಿದ್ದಾರೆ ಇವರ ಕೆಲಸ ಮುಗಿತು ಅಲ್ಲ ಅಲ್ಲಿಯೂ ಮತ್ತೆ ಬ್ರಹ್ಮದೇವರಿದ್ದಾರೆ ಘಟ್ ಈ ಪುಸ್ತಕದಲ್ಲಿಯೂ ಬ್ರಹ್ಮದೇವರಿದ್ದಾರೆ ಮೂಲ ಮಹತ್ತತ್ವದಲ್ಲಿದ್ದವರು ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣುವ ಎಲ್ಲ ವಿಕಾರ ವಸ್ತುಗಳಲ್ಲಿಯೂ ಬ್ರಹ್ಮದೇವರಿದ್ದಾರೆ ಬೇರೆಯವರೂ ಇರುತ್ತಾರೆ ಅಂಕು ಅಂಕುರವೂ ಹಾಗೆ ಅಂಕುರವೂ ಹಾಗೆ ಒಂದು ಅಂಕರದಿಂದ ಒಂದು ಬೀಜ ಆ ಬೀಜದಿಂದ ಅಂಕುರ ಬಂತು ಅಂದರೆ ಆ ಬೀಜದ ಸೂಕ್ಷ್ಮವಾದ ಶಕ್ತಿ ಅಂಕುರದೊಳಗೆ ಸೇರಿಕೊಂಡು ಹೋಗಿದೆ ಆ ಅಂಕುರದಿಂದ ಅನೇಕ ಬೀಜಗಳು ಬಂದರೆ ಆ ಅಂಕುರದ ಶಕ್ತಿ ಬೀಜಗಳಲ್ಲಿ ಬಂದಿರ್ತದೆ ಮತ್ತೆ ಅಂದರೆ ಮೂಲ ಬೀಜದ ಶಕ್ತಿ ಅಂಕುರದಲ್ಲಿ ಅಂಕುರ ಹತ್ತು ಬೀಜ ಆದರೆ ಆ ಅಂಕುರ ಹತ್ತು ಬೀಜಗಳಲ್ಲಿ ಅನುಸ್ತೂತ ಆಗಿದೆ ಮೂಲ ಬೀಜವೂ ಹತ್ತು ಬೀಜಗಳಲ್ಲಿ ಬಂತು ಮತ್ತೆ ಆ ಬೀಜದಿಂದ ಅಂಕುರ ಆದರೆ ಈ ಒಂದನೆಯ ಬೀಜದ ಸೂಕ್ಷ್ಮ ಶಕ್ತಿ ಅಂಕುರದಲ್ಲಿ ಬಂದು ಬೀಜದಲ್ಲಿ ಬಂದು ಮುಂದಿನ ಅಂಕುರಗಳಲ್ಲಿಯೂ ಬಂದಿರ್ತದೆ ಹಾಗೆ ಮೂಲಭೂತವಾದಂತಹ ಏನು ಬ್ರಹ್ಮದೇವರಿದ್ದಾರೆ ಚೇತನ ಅಥವಾ ಮಹತ್ತತ್ವ ಮಹತ್ತತ್ವವೂ ಎಲ್ಲ ತತ್ವಗಳಲ್ಲಿ ಅನುಸ್ಯುತವಾಗಿದೆ ಆ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರು ಎಲ್ಲ ಕಡೆಗೂ ವ್ಯಾಪ್ತರಾಗಿದ್ದಾರೆ ಅಂದ್ರೆ ವಾಯುದೇವರು ಬ್ರಹ್ಮದೇವರು ವಾಯುದೇವರು ಇಬ್ಬರೂ ಅಷ್ಟೇ ಅದಕ್ಕೆ ಪ್ರಮಾಣ ಸುಪರ್ಣ ಶೇಷ ರುದ್ರಾದಿ ಪ್ರಸೂತಿಶ್ಚತುರ್ಮುಖ ಗರುಡ ಶೇಷ ರುದ್ರಾದಿಗಳಿಗೆ ಜನ್ಮ ಕೊಟ್ಟವರು ಚತುರ್ಮುಖರು ಸರ್ವ ಜೀವೋತ್ತಮ ಜೀವ ಅವರು ಎಲ್ಲ ಜೀವರಿಗಿಂತಲೂ ಉತ್ತಮ ಜೀವರಾಗಿದ್ದಾರೆ ಗುಣೈಹಿ ಜ್ಞಾನ ಸುಖಾದಿ ಉತ್ತಮರು ಹೇಗೆ ವಯಸ್ಸಿನಲ್ಲಿ ಮೊದಲು ಹುಟ್ಟಿದವರು ಅಲ್ಲ ಬರಿ ಗು ಜ್ಞಾನ ಸುಖ ಮೊದಲಾದ ಅನಂತ ಗುಣಗಳಿಂದ ಉತ್ತಮರಾಗಿದ್ದಾರೆ ವಿಷ್ಣುಭಕ್ತ್ಯಾದಿ ಸರ್ವೈ ನಿಯಮಾತ್ ಸರ್ವಕಾಲಿಕಂ ವಿಷ್ಣುಭಕ್ತಿಯಾದಿ ಗುಣಗಳಿಂದ ಜ್ಞಾನಾನಂದಾದಿ ಗುಣಗಳಿಂದ ಎಲ್ಲ ಜೀವರಿಗಿಂತಲೂ ಉತ್ತಮರಾಗಿದ್ದಾರೆ ಬ್ರಹ್ಮದೇವರು ಯಾವತ್ತು ಎಷ್ಟು ದಿನಗಳವರೆಗೆ ಅವರದೇನು ಪೀರಿಯಡ್ಡು ಅಲ್ಲ ಸಾರ್ವಕಾಲಿಕಂ ಅನಾಧ್ಯ ಕಾಲದಲ್ಲಿಯೂ ರುದ್ರಾದಿಗಳಿಗಿಂತಲೂ ಬ್ರಹ್ಮದೇವರು ಉತ್ತಮರೇ ಹೊರತು ಸ್ವಲ್ಪ ದಿವಸ ಉತ್ತಮರು ಆಮೇಲೆ ಈಕ್ವಲ್ ಆಗ್ತಾರೆ ಕೊನೆಗೆ ಚಿಕ್ಕವರಾಗಿ ಬಿಡ್ತಾರೆ ಅಲ್ಲ ಹೌದಲ್ವ ಒಬ್ಬ ಹುಡುಗ ಇರ್ತಾನೆ ಅವನಿಗಿಂತಲೂ ನಾವು ಉತ್ತಮರು ಯಾಕೆಂದರೆ ಹೆಚ್ಚು ಓದ್ಕೊಂಡಿದ್ದೇವೆ ಅಂತ ಸ್ವಲ್ಪ ದಿವಸ ಆಮೇಲೆ ಅವನು ನಮ್ಮಷ್ಟು ಓದ್ಬಿಟ್ರೆ ಸಮಾನ ಆಗಿಬಿಡ್ತೇವೆ ನಮ್ಮನ್ನು ಮೀರಿಸಿ ಮುಂದೆ ಹೋದ ಅಂದರೆ ಗೋವಿಂದ ನಾವೇ ಅವನ ಹತ್ರ ಪುಸ್ತಕ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಹೇಳಪಾ ಪಾಠ ಹೇಳು ಅಂತ ಹಾಗೋ ಅಲ್ಲ ಸರ್ವಕಾಲಿಕಂ ಎಲ್ಲ ಕಾಲದಲ್ಲಿಯೂ ಬ್ರಹ್ಮದೇವರು ಉತ್ತಮರಾಗಿದ್ದಾರೆ ಮುಕ್ತಾವಪ್ಪ ನಸಂದೇಹ ಸಹಿ ದೇವೇನ ವಿಷ್ಣುನ ಪ್ರಾಣಪ್ರಾಣೇನ ಜಗತಾ ಮೀಶೇನ ರಮಯಾ ತಥ ಮುಕ್ತಿಯಲ್ಲಿಯೂ ಬ್ರಹ್ಮದೇವರು ಉತ್ತಮರೇ ಆ ಬ್ರಹ್ಮದೇವರು ಪ್ರಾಣದೇವರಿಗೂ ಪ್ರಾಣವನ್ನು ನೀಡುವಂತಹ ಪರಮಾತ್ಮನಿಂದ ಜಗನ್ಯಾಮಕನಾದ ಭಗವಂತನಿಂದ ಲಕ್ಷ್ಮೀದೇವಿಯಿಂದ ಸಹಿತರಾಗಿ ವೀಂದ್ರಾದೀನಾಂ ಮನಸ್ಸಿ ಸ್ಥಿತ ಹಿಂದಿನ ಶ್ಲೋಕದ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಮನೋಮಯಂ ಸೂಕ್ಷ್ಮ ಮುಪೈತಿ ರೂಪಂ ಅಂತ ಬಂತಲ್ವಾ ಅದರ ಅರ್ಥವನ್ನು ಹೇಳ್ತಾರೆ ಪ್ರಾಣಪ್ರಾಣನಾದಂತಹ ಭಗವಂತ ಜಗನ್ಯಾಮಕನಾದ ಸ್ವಾಮಿ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿ ವೇದಾಭಿಮಾನಿನಿಯಾದವಳು ಇವರಿಬ್ಬರಿಂದ ಕೂಡಿಕೊಂಡು ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡು ಗರುಡ ಶೇಷ ರುದ್ರಾದಿಗಳ ಮನಸ್ಸಿನಲ್ಲಿ ಪ್ರವೇಶ ಮಾಡುತ್ತಾರೆ ಬ್ರಹ್ಮದೇವರು ನಿಯಾಮಕರಾಗಿ ಸರ್ವೇಶಾಂ ಅದಾಯಿತು ಮಾತ್ರ ವರ್ಣ ಸ್ವರೇಶು ಚ ಸ್ಥೂಲ ರೂಪೀ ಸದಾಚಿಷ್ಠನ್ ಹಸ್ವದೀರ್ಘಪ್ಲುತ ವರ್ಣ ಉದಾತ್ತ ಅನುದಾತ್ತ ಸ್ವರಿತ ಎಂಬ ಸ್ವರಗಳಿಂದ ಯುಕ್ತವಾದ ವೇದಗಳಲ್ಲಿಯೂ ಬ್ರಹ್ಮದೇವರು ಲಕ್ಷ್ಮೀನಾರಾಯಣರಿಂದ ಸಹಿತವಾಗಿ ಸ್ಥೂಲ ರೂಪದಿಂದ ಪ್ರವೇಶ ಮಾಡುತ್ತಾರೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಶ್ರೋತ್ರಾದಿ ಖೇಶುಚ ಶ್ರೋತ್ರೇಂದ್ರಿಯ ಮೊದಲಾದ ಎಲ್ಲ ಖ ಅಂದರೆ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳಲ್ಲಿಯೂ ಬ್ರಹ್ಮದೇವರು ಪ್ರವೇಶ ಮಾಡಿದ್ದಾರೆ ಇಬ್ಬರಿಂದಲೂ ಸಹಿತರಾಗಿ ಹಾಗಾದರೆ ಜನ ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ವೇದಗಳಲ್ಲಿ ಇದ್ದಾರೆ ಅಂದರೆ ಸಮಾನರು ಅಂತ ತಿಳಿಯಬೇಡಿ ಸರ್ವೇಷಾಂ ಪ್ರೇರಕೋ ಹ್ಯೇಕ ಜ್ಞಾನಾನಂದ ಬಲಸ್ತೃವೃತ ನಿತ್ಯಶಕ್ತಿ ಸ ಸರ್ವಗಸ್ಸನ್ ಬಹುದೇವ ಪ್ರತೀಯತೆ ಇನ್ನು ಆ ವಿಷಯ ಬಂದಿಲ್ಲ ಮುಂದೆ ಬರ್ತದೆ ಪರಮಾತ್ಮ ಪ್ರೇರಕ ಅಂತ ಇದು ಬ್ರಹ್ಮದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಇನ್ನು ಇವರು ಬ್ರಹ್ಮದೇವರು ಸರ್ವೇಶಾಂ ಪ್ರೇರಕೋಹ್ಯಕಃ ಗರುಡಶೇಷ ರುದ್ರಾದಿಗಳಿಗೆಲ್ಲ ಈ ಬ್ರಹ್ಮದೇವರೇ ಪ್ರೇರಕರಾಗಿದ್ದಾರೆ ಇವರೇನಾಗಿದ್ದಾರೆ ತ್ರಿವೃತ ಅಂತ ಮೂಲ ಹೇಳಿತು ಅದರ ಅರ್ಥ ಜ್ಞಾನ ಆನಂದ ಬಲ ಈ ಮೂರೂ ಇವರಲ್ಲಿದೆ ಏನೆಲ್ಲ ಜಗತ್ತಿನಲ್ಲಿ ನಾನು ಮಾಡಿಸಬೇಕು ಇದರ ಬಗ್ಗೆ ತಿಳುವಳಿಕೆ ಇರಬೇಕು ಬರೇ ತಿಳುವಳಿಕೆ ಇದ್ದು ಪ್ರಯೋಜನ ಇಲ್ಲ ಮಾಡಿಸುವ ಶಕ್ತಿ ಇರಬೇಕು ಶಕ್ತಿಯೂ ಇದೆ ತಿಳುವಳಿಕೆಯೂ ಇದೆ ಬೇಜಾರಾಗಿದೆ ಆನಂದ ಇರಬೇಕು ಉತ್ಸಾಹ ಇರಬೇಕು ಅಂದರೆ ಕೆಲಸ ಮಾಡಿಸ್ಲಿಕ್ಕಾಗತ್ತೆ ಅದು ಮೂರೂ ಇವರಲ್ಲಿದೆ ಜ್ಞಾನ ಇದೆ ಆನಂದ ಇದೆ ಬಲ ಇದೆ ನಿತ್ಯಶಕ್ತಿ ಸರ್ವಗಸ್ಸನ್ ಬಹುದೈವ ಪ್ರತೀಯತೆ ಎಲ್ಲ ಇದ್ದು ಇವರ ಬಹುರೂಪರಾಗಿ ತೋರ್ತಾರೆ ಆ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ಈ ಸಮಸ್ತ ಜಗತ್ತು ಆಶ್ರಿತವಾಗಿದೆ ಹೇಗೆ ಉದಾಹರಣೆ ಕೊಡ್ತಾರೆ ತಸ್ಮಿನ್ನು ಇದು ಮೂಲದಲ್ಲಿ ಇದ್ದದ್ದೇ ಯಸ್ಮಿನ್ನಿದಂ ಪ್ರೋತಮಶೇಷ ಮೋ ತಂ ಪಟೇ ಯಥ ತಂತು ವಿತಾನ ಸಂಸ್ಥಾ ಅದರ ಅರ್ಥವನ್ನು ಆಚಾರ್ಯರು ಇದ್ದಾರೆ ಒಂದು ದೊಡ್ಡದಾದ ಪಟ ಇದೆ ಬಟ್ಟೆ ಆ ಬಟ್ಟೆಗೆ ಇದೇ ಇದೆ ಬೇರೆ ಯಾಕೆ ಈ ಬಟ್ಟೆ ಇದೆ ಈ ಬಟ್ಟೆಯಲ್ಲಿ ಇಲ್ಲಿ ಹೂವುಗಳನ್ನು ಹೊಲದಿದ್ದಾರೆ ನೋಡಿ ಒಂದು ತರಹದ ಹೂವುಗಳೆಲ್ಲ ಕಾಣಿಸ್ತಾ ಇವೆಲ್ಲ ಮೊದಲಿಗೆ ಒಂದು ಬಟ್ಟೆ ಹೊಲದಿರ್ತಾರೆ ಅದರ ಮೇಲೆ ಮತ್ತೆ ಈ ಜರಿಯನ್ನು ತೆಗೆದುಕೊಂಡು ಹೂವು ಹೊಲದಾಗಿ ಹೊಲಿತಾರೆ ಹಾಗಾದ್ರೆ ಆ ಒಳಗಿನ ಬಟ್ಟೆ ಇದು ಆಶ್ರಯ ಅದರ ಮೇಲೆ ಈ ಲಕ್ಷಣ ತಂತುಗಳು ಚಿತ್ರದ ಬೇರೆ ಬೇರೆ ಬಣ್ಣದ ಅಥವಾ ಪದ್ಮದ ಹೂವಿನ ಗಿಡದ ಆನೆಯ ಒಂಟೆಯ ಕತ್ತದೇನು ಹಾಕೋದಿಲ್ಲ ಸಾಮಾನ್ಯ ಆನೆ ಒಂಟೆ ಕುದುರೆ ಈ ಎಲ್ಲ ಚಿತ್ರಗಳನ್ನೇನು ತೆಗಿತಾರಲ್ಲ ಈ ತರಹದ ಚಿತ್ರಗಳಿಗೆ ಆಶ್ರಯ ಯಾವುದು ಅಂದರೆ ಈ ದೊಡ್ಡ ಪಟ ಬ್ರಹ್ಮದೇವರು ಈ ದೊಡ್ಡ ಪಟ ಇದ್ದಾಗೆ ಅವರು ಶಾಟಿನೇ ಹೊತ್ಕೊಂಡವರು ಎರಡನೇ ಸನ್ಯಾಸಿಗಳವರು ಶ್ರೀಹಂ ಸಂಪರಮಾತ್ಮಾನಂ ಮಿರಿಂಚಿಂ ಸನಕಾದಿ ಎರಡನೇ ಪೀಠಾಧಿಪತಿಗಳವರು ಅವರು ಈ ಪೂರ್ಣವಾಗಿರುವಂತಹ ಬಟ್ಟೆ ಇದ್ದ ಹಾಗೆ ಈ ಚಿಕ್ಕ ಚಿಕ್ಕ ಚಿತ್ರಗಳು ಈ ಬಟ್ಟೆಯನ್ನು ಆಶ್ರಯಿಸಿಕೊಂಡು ಹೊಲೆಯಲ್ಪಟ್ಟಿವೆಯಲ್ಲ ಹಾಗೆ ಇನ್ನುಳದ ದೇವತೆಗಳು ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ಇದೆಲ್ಲ ಬೇಡ ಬರೀ ಬಟ್ಟೆ ಇಲ್ಲದೆ ಬರೀ ಬಟ್ಟೆಯ ಇರುವ ಚಿತ್ರಗಳನ್ನು ಮಾತ್ರ ಕೊಡಿ ಅಂತ ಅಂಗಡಿಯಲ್ಲಿ ಕೇಳಿದರೆ ಚಿತ್ರ ಕೊಡೋದಿಲ್ಲ ಕಪಾಳ ಕೊಡೋದು ಕಳಿಸ್ತಾರಷ್ಟೇ ಹಾಗೆ ವಾಯುದೇವರನ್ನು ಬಿಟ್ಟು ಉಳಿದ ದೇವತೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಕೌದಿಯಿಂದ ಇರ್ತದೆ ದೊಡ್ಡ ಬಟ್ಟೆ ಆ ಬಟ್ಟೆಯಲ್ಲಿ ಸಣ್ಣ ಸಣ್ಣ ಬಟ್ಟೆಗಳನ್ನೇ ಹೊಲದಿರ್ತಾರೆ ಮತ್ತೆ ಕತ್ತರಿಸಿ ಕತ್ತರಿಸಿ ಒಂದಿಷ್ಟು ಬಟ್ಟೆ ಅದನ್ನು ಹೊಲದಿರ್ತಾರೆ ಇಲ್ಲಿಲ್ಲ ಬೇರೆ ಹಾಗೆ ಆ ಕೌದಿಗಳು ಅಂತ ಇರುತ್ತದೆ ದೊಡ್ಡದಾದ ಒಂದು ಬಟ್ಟೆಯನ್ನು ಇಟ್ಟು ಸಣ್ಣ ಸಣ್ಣ ಬೇರೆ ಬೇರೆ ಚಿತ್ರದ ನಕ್ಷತ್ರ ಬೇರೆ ಬೇರೆ ಆಕಾರದಲ್ಲಿ ಬಟ್ಟೆಗಳನ್ನು ಕತ್ತರಿಸಿ ಆ ದೊಡ್ಡ ಬಟ್ಟೆಗೆ ಸಣ್ಣ ಬಟ್ಟೆಯನ್ನು ಹೊಲಿತಾರಲ್ಲ ಆ ಉದಾಹರಣೆಯನ್ನಾದರೂ ತೆಗೆದುಕೊಳ್ಳಬಹುದು ಹಾಗೆ ಎಲ್ಲ ದೇವತೆಗಳು ವಾಯುದೇವರನ್ನು ಪರಮಾತ್ಮನನ್ನು ಲಕ್ಷ್ಮೀದೇವೆಯನ್ನು ಆಶ್ರಯಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಅದನ್ನೆಲ್ಲ ಮಾಡೋದೇ ಇಲ್ಲ ಯಾರು ಸುಮ್ಮನೆ ಅಂಗಡಿಗೆ ಹೋಗಿ ಯಾವ್ದೋ ರಜಾ ತಂದು ಹೊಚ್ಕೊಂಡು ಮಲ್ಕೊಂಡ್ಬಿಡ್ತಾರೆ ದುಬಟಿ ಕೌದಿ ಇವನ್ನೆಲ್ಲ ಉಪಯೋಗಿಸ್ಬೇಕು ಎಲ್ಲ ಪರಮಾತ್ಮನ ಸರ್ವಾಶ್ರಯತ್ವದ ಅನುಸಂಧಾನ ಬರ್ತದೆ ಹಳೆ ಕಾಲದಲ್ಲಿ ಹಾಗು ಉಪಯೋಗಿಸ್ತಿದ್ರು ಎಲ್ಲ ಹೊಸ ದಂಪತಿಗಳೆಲ್ಲ ತಿಳ್ಕೊಡ್ರಿ ಇಲ್ಲಿ ಯಾರು ಇಲ್ಲಿ ಕಾಣಿಸ್ತೇ ಮಕ್ಕಳಿಗೆ ದುಬಟಿ ಹೊಲಿಬೇಕು ಕೌದಿಗಳನ್ನು ಮಾಡಬೇಕು ಇಂಥವೆಲ್ಲ ಚಂದ ಚಂದ ಅಲಂಕಾರದ್ದನ್ನು ಮಾಡಿ ಇದೇ ರೀತಿ ದೇವರಲ್ಲಿ ಎಲ್ಲರೂ ಆಶ್ರಿತರಾಗಿದ್ದಾರೆ ದೇವತೆಗಳು ಅಂತು ತಿಳ್ಕೋಬೇಕು ಯಸ್ನಿಧೇಷಂ ತಸ್ನ್ನೋತಿದರ್ವಂ ಪಟೇ ಲಕ್ಷಣತಂತುವತ್ ಸೇವ ವಾಯುರುದ್ದಿಷ್ಟಾಯುರಿ ಹಿ ಬ್ರಹ್ಮ ತಾಮಗಾ ವಾಯುದೇವರೇ ಬ್ರಹ್ಮದೇವರಾದವರು ವಿಶೇಷತೋ ಹರಿ ವ್ಯಕ್ತಿ ಸ್ಥಳ ನೀತಾನೆ ಸರ್ವಶಃ ಮನ ಆದೀನ್ಯಹಂಕಾರೋ ಬ್ರಹ್ಮ ವೇದಾತ್ಮಿಕ ತ್ರಿಗುಣಾತ್ಮಿಕ ಚ ಶೈವಶ್ರೀಹಿ ಶೈವೋಕ್ತ ಸಂವಿಧಾತ್ಮಿಕ ಅದಕ್ಕಂತಾರೆ ಇವುಗಳೆಲ್ಲವೂ ವಿಶೇಷವಾಗಿ ಹರಿಯ ವ್ಯಕ್ತಿ ಸ್ಥಾನಗಳು ಅಂತ ತಿಳಿಯಿರಿ ಹೊರತು ವ್ಯಕ್ತಿ ಸ್ಥಾನಗಳು ಇವು ಅಷ್ಟೇ ಬೇರೆ ಇಲ್ಲ ಅಂತ ತಿಳ್ಕೊಬೇಡ್ರಿ ಇಡೀ ಜಗತ್ತಿನೊಳಗಿನ ಪರಮಾಣುಗಳೆಲ್ಲವೂ ದೇವರ ವ್ಯಕ್ತಿ ಸ್ಥಾನಗಳೇ ಅವನ ಸಾಮರ್ಥ್ಯದ ಅಭಿವ್ಯಕ್ತಿ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಇದೆ ವಿಶೇಷವಾಗಿ ಇವುಗಳೆಲ್ಲ ಪರಮಾತ್ಮನ ವ್ಯಕ್ತಿ ಸ್ಥಾನಗಳು ಅಂತ ಅನಿಸಿಕೊಳ್ತವೆ ಮನಸ್ಸು ಮೊದಲಾದವುಗಳು ಮನಸ್ಸು ಅಹಂಕಾರ ತತ್ವ ತದಭಿಮಾನಿಗಳಾದ ರುದ್ರದೇವರು ಬ್ರಹ್ಮದೇವರು ವೇದಾಭಿಮಾನಿನಿಯಾದ ಲಕ್ಷ್ಮೀ ದೇವಿ ಅವಳೇ ಸತ್ವರಜಸ್ತಮೋ ಗುಣಗಳಿಗೂ ಅಭಿಮಾನಿನಿಯಾಗಿದ್ದಾಳೆ ಅವಳೇ ಸಂವಿತ್ ಅಂದರೆ ಹಿಂದೆ ವಿಜ್ಞಾನ ಎಂಬ ಶಬ್ದ ಬಂತಲ್ಲ ವಿಜ್ಞಾನ ಶಬ್ದ ವಾಚ್ಯವಾದ ಸಂವಿತ್ತಿಗೆ ಬುದ್ಧಿಗೂ ಅಭಿಮಾನಿನಿಯಾದವಳು ಲಕ್ಷ್ಮಿಯೇ ಸತ್ವರಜಸ್ಸು ತಮಸ್ಸು ಎಂಬ ಶಬ್ದ ಬಂತು ನೋಡಿ ಹಿಂದಿನ ಶ್ಲೋಕದಲ್ಲಿ ಬರೀ ಜಡವಾದ ಗುಣಗಳಷ್ಟೇ ದೇವರ ವ್ಯಕ್ತಿ ಸ್ಥಾನ ಅಂತ ತಿಳ್ಕೋಬೇಡಿ ಸತ್ವರಜಸ್ತೋ ಗುಣಾಭಿಮಾನಿನಿಯಾದ ಲಕ್ಷ್ಮೀ ಮುಖ್ಯವಾಗಿ ವ್ಯಕ್ತಿಸ್ಥಾನ ಗುಣಗಳು ವ್ಯಕ್ತಿಯ ಸ್ಥಾನವಾಗಿವೆ ಸಸ್ಯಾಹ ಅಪಿ ನಿಯಂಥ ಏಕಃ ವಿಷ್ಣುಸರ್ವೇಶ್ವರೇಶ್ವರ ಅವಳಿಗೂ ನಿಯಾಮಕನಾದವನು ದೇವರು ಯಥಾ ಹಿಂದೆ ಎಲ್ಲಾ ಶ್ಲೋಕಗಳಲ್ಲಿ ಹೇಳಿದ್ದನ್ನೇ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ ಯಥಾ ದಾರುಷು ಸೂಕ್ಷ್ಮ್ ಮಥಿತೋಗ್ನಿಸೆ ತಥಾ ವೇದಾಧಿಶ ಹರಿಹಿ ಮಥಿತಸ್ ಕಟ್ಟಿಗೆಯಲ್ಲಿ ಸೂಕ್ಷ್ಮವಾಗಿರುವ ಅಗ್ನಿ ಚೆನ್ನಾಗಿ ಮಥನ ಮಾಡಿದಾಗ ಅಭಿವ್ಯಕ್ತನಾಗಿ ಹವಿಸ್ಸಿನಿಂದ ಇನ್ನೂ ವಿಶೇಷವಾಗಿ ಬೆಳೆದು ನಿಲ್ತಾನೋ ಹಾಗೆ ವೇದಾದಿಗಳಲ್ಲಿ ಸಾಮಾನ್ಯವಾಗಿ ತಿಳಿದ ವಿಶೇಷವಾಗಿ ಚರ್ಚೆ ಮಾಡಿದಾಗ ಅಭಿವ್ಯಕ್ತನಾಗ್ತಾನೆ ವ್ಯಕ್ತಿ ಸ್ಥಾನಾನ್ಯಥಿತಾನೆ ವೇದಾದೀನೇ ಹರೇರ್ವಿದು ಇತಿ ತಂತ್ರಭಾಗವತೆ ಇದು ಒಂದರ್ಥ ಮನಸ್ಸು ವಿವ್ಯಕ್ತತಾಮ್ಯಾಮಿ ತಸ್ಮ್ ವ್ಯಕ್ತಿರ್ಹಿ ಮೇ ಮನಃ ಇತಿ ಭಾರತಿ ಇದು ಇನ್ನೊಂದರ್ಥ ಮನಸ್ಸಿನಲ್ಲಿ ನಾನು ಅಭಿ ಹೃದಾ ಮ ನೀಶಾಮನ ಸಾಹಿ ಕ್ಲಪ್ತೋ ನಮ್ಮಿದುರಮೃತಾಸ್ತೆ ಭವಂತಿ ಪರಮಾತ್ಮನನ್ನು ನಮ್ಮ ಮನಸ್ಸಿನಿಂದಲೇ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ತೇವೆ ಆದ್ದರಿಂದಲೂ ಮನಸ್ಸು ದೇವರಿಗೆ ವ್ಯಕ್ತಿ ಸ್ಥಾನ ಗೊತ್ತಾಯ್ತಲ್ಲ ಮನಸ್ಸಿನಲ್ಲಿ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಒಂದು ಮನಸ್ಸಿನಿಂದ ದೇವರನ್ನ ತಿಳಿಯಬಹುದು ಇನ್ನೊಂದು ಆದ್ದರಿಂದಲೂ ಮನಸ್ಸು ವ್ಯಕ್ತಿ ಸ್ಥಾನ ಇತಿ ಭಾರತದಲ್ಲಿ ಹೇಳಿದ್ದಾರೆ ಯಥೈವ ವಸ್ತ್ರೇ ದೀರ್ಘಂಚ ತಿರಿಯಕ್ಚಾಪಿ ಸುಸಂಸ್ಥಿತ ತಂತು ಬಿ ಕ್ರಿಯಮಾಣೈವ ಪದ್ಮ್ಯಾಕಾರ ಸಂಸ್ಥಿತಿ ಅವಾಗ ಹೇಳಿದ್ದೆ ತಂತುವಿನಲ್ಲಿ ಅಡ್ಡ ಉದ್ದ ದಾರಗಳನ್ನು ಹೊಲದು ಪದ್ಮವನ್ನು ಕಲ್ಪವೃಕ್ಷವನ್ನೋ ಕಾಮಧೇನುವನ್ನೋ ನಾನಾ ತರಹದ ಚಿತ್ರವನ್ನು ತೆಗೆಯುವ ಪದ್ಧತಿ ಇದೆ ಅದೆಲ್ಲದಕ್ಕೂ ಆ ಮೂಲವಸ್ತ್ರ ಹೇಗೆ ಆಧಾರವೋ ಅಥವಾ ಇನ್ನೊಂದು ಯಥಾ ಜೀರ್ಣಾ ವಸ್ತ್ರಣಿ ತಂತ್ವಾಧಾರಾಣಿ ವಾ ಪುನಃ ಕಂಥಾವಯವಭೂತಾನಿ ಆ ಕೌದಿಯಲ್ಲಿ ಯಾವ ರೀತಿ ಜೀರ್ಣವಾದ ಅನೇಕ ಹರಕ ವಸ್ತ್ರಗಳೆಲ್ಲ ಆಶ್ರಯವಾಗಿ ಇರ್ತಬೋ ಹಾಗೆ ಚತುರ್ಮುಖಲ್ಲಿ ಈ ಸಮಗ್ರ ಜಗತ್ತು ಆಶ್ರಿತವಾಗಿದೆ ಸೋಪಿ ತದ್ವಧರೋ ನಿತ್ಯಂ ಸಂಸ್ಥಿತ ಶ್ರೀರಪಿ ಸ್ಫುಟಂ ನೋಡಿ ಸ್ವರಸ್ಯ ಇದೆ ಜೀರ್ಣವಾದ ವಸ್ತು ವಸ್ತ್ರಗಳು ಆ ಜೀರ್ಣವಾದ ಒಂದೊಂದೇ ವಸ್ತ್ರಗಳನ್ನು ಹೀಗೆ ಇಟ್ಕೊಂಡು ಹೋದರೆ ಬೆಲೆ ಇಲ್ಲ ಅದಕ್ಕೆ ಏ ಅದೇನು ಹರಕ ಇಷ್ಟೇ ವಸ್ತ್ರ ಚಿಂದಿ ಚಿಂದಿ ಅಂತಾರೆ ಅದಕ್ಕೆ ಯಾಕಂದರೆ ಛಿಂದಿ ಛಿಂದಿ ಅಂತ ಅನಿಸಿಕೊಂಡು ಅದು ಹರಿಸಿಕೊಂಡಿರ್ತದೆ ಆದ್ದರಿಂದ ಆಮೇಲೆ ಛಿಂದಿ ಅಂತ ಆಗ್ತದೆ ಆ ತರಹದ ಹರಕ ವಸ್ತ್ರಗಳೇನಿವೆ ಅದಕ್ಕೇನು ಬೆಲೆ ಇಲ್ಲ ಬೆಲೆ ಇಲ್ಲ ಅಷ್ಟೇ ಇಲ್ಲ ಉಪಯೋಗನೂ ಇಲ್ಲ ಏನು ಹೊಚ್ಕೊಳ್ಲಿಕ್ಕೆ ಬರ್ತದ ಏನು ಮಾಡಲಿಕ್ಕೆ ಬರ್ತದ ಆದರೆ ಅದೇ ದೊಡ್ಡ ವಸ್ತ್ರದೊಳಗೆ ಹಾಕಿ ಹೊಲದರೆ ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ ಎಷ್ಟು ಡಿಸೈನ್ ಇದೆ ಅಂತ ಅನ್ನಿಸ್ತದೆ ಬೆಚ್ಚಗೂ ಇರ್ತದೆ ಅದಕ್ಕೆ ಬೆಲೆಯೂ ಇದೆ ಉಪಯೋಗವೂ ಇದೆ ಎಲ್ಲವೂ ಇದೆ ಹಾಗೆ ಬಿಡಿ ದೇವರ ಲಕ್ಷ್ಮಿಯ ಬ್ರಹ್ಮದೇವರ ಆಶ್ರಯ ಪ್ರೇರಣೆ ಇಲ್ಲದ ದೇವತೆಗಳಿಗೆ ಬೆಲೆನೇ ಇಲ್ಲ ಇವರೆಲ್ಲರ ಆಶ್ರಯ ಇದ್ದಾಗ ಅವರಿಗೆ ಬೆಲೆ ಅವರಿಂದ ನಮಗೆ ಉಪಯೋಗ ಅವರು ನಮಗೇನೂ ಮಾಡ್ಲಿಕ್ಕೆ ಸಮರ್ಥರಲ್ಲ ಅವರು ದೇವತೆಗಳು ನಮ್ಮ ಚಕ್ಷರಾದಿ ಇಂದ್ರಿಯಗಳಿಗೆ ಪ್ರೇರಣೆ ಮಾಡಬೇಕು ಅಂದರೆ ನನಗಾಗುವುದಿಲ್ಲ ಅಂತಾರೆ ಸೂರ್ಯಾದಿ ದೇವತೆಗಳು ವಾಯುದೇವರು ಬ್ರಹ್ಮದೇವರು ಲಕ್ಷ್ಮೀನಾರಾಯಣರು ಒಳಗೆ ಕುಳಿತು ಶಕ್ತಿ ಕೊಟ್ಟರೆ ಕೆಲಸ ಮಾಡ್ತಾರೆ ಇಲ್ಲದಿದ್ರೆ ಮಾಡೋದಿಲ್ಲ ಸೋಪಿತ ಹಾಗಾದರೆ ಬ್ರಹ್ಮದೇವರು ಬಹಳ ದೊಡ್ಡವರೇನು ಬಹಳನು ದೊಡ್ಡವರಲ್ಲ ಸೋಪಿತದ್ವದ್ದರೋ ನಿತ್ಯಂ ಉಳಿದೆಲ್ಲ ದೇವತೆಗಳ ದೃಷ್ಟಿಯಲ್ಲಿ ಇವರು ಆಶ್ರಯರಾದರೆ ಇವರು ಹರಕುಬಟ್ಟಿನೇ ದೇವರೆದುರಿಗೆ ದೇವರಲ್ಲಿ ಆಶ್ರಿತರಾದರೆ ಇವರಿಗೆ ಬಲ ನಿತ್ಯಂ ಸಂಸ್ಥಿತ ಶ್ರೀರಪಿಸ್ಫುಟಂ ಬ್ರಹ್ಮದೇವರಷ್ಟೇ ಅಲ್ಲ ಲಕ್ಷ್ಮೀದೇವಿಯೂ ಬ್ರಹ್ಮದೇವರು ಇಬ್ಬರೂ ದೇವರನ್ನು ಆಶ್ರಯಿಸಿಕೊಂಡು ತಾವು ಶಕ್ತಿ ಪಡಿತಾರೆ ಅವರನ್ನು ಆಶ್ರಯಿಸಿಕೊಂಡು ಉಳಿದ ದೇವತೆಗಳು ಆ ದೇವತೆಗಳನ್ನು ಆಶ್ರಯಿಸಿಕೊಂಡು ನಾವೆಲ್ಲ ಇದ್ದೀವಿ ಇಲ್ಲಿ ಪ್ರಾತಿಸ್ವಿಕೇ ವೈಯಕ್ತಿಕವಾಗಿ ಒಬ್ಬೊಬ್ಬರ ವ್ಯಕ್ತಿತ್ವ ಏನಿದೆ ಅಂತ ತಿಳಿಸಿಕೊಡುವಂತಹ ಗ್ರಂಥ ಅದು ಪ್ರಾತಿಸ್ವಿಕ ಗ್ರಂಥ ಶ್ರೀಕೃಷ್ಣಾರ್ಪಣ